ಧರ್ಮಸ್ಯವಧರ್ಮಸ್ವೂ ಅವತಾರೇ ನಮ ವಸುದೆ ವಸುತ ಕಂಸಚಾತನ ದೇವೀ ಪರಮ ಕೃಷ್ಣ ಜಗದ ವ್ಯಾಷ್ಠನತ್ತಾರಂ ಶಕ್ ಪೌತ್ರಮಲ್ಮಶ ಪರಾಶರಾತ್ಮಜ ವಂದೇ ಶುಕತ ಪಾರ್ಥ ಪ್ರತಿಬೋಧಿ ಭಗವತ ನಾರಾಯಣೀ ಗ್ರಿ ಪುರೀ ಮಧ್ಯಭಾರತೈತೃತೀ ಭಗವತೀ ಅಷ್ಟಾ ದಶ್ಯಾ ಅಂಬ ಹಂಸ ಭಗವದ್ಗೀತೆ ಭೇಷ ಕಳೆದ ಉಪನ್ಯಾಸದಲ್ಲಿ ತೇಗೆ ಭಗವಂತ ಸಾಂಖ್ಯ ಉಪದೇಶವನ್ನು ನೀಡ್ತಾ ಸಾಂಖ್ಯ ಅಂದರೆ ಜ್ಞಾನದ ಉಪದೇಶವನ್ನು ಇದುವರೆಗೂ ನೀಡ್ತಾ ಈ ಜೀವನಿಗೆ ಯಾರೋ ಅಧ್ಯಾತ್ಮ ಮಾರ್ಗದಲ್ಲಿ ನಡೆದುಕೊಂಡು ಪರಮಪದವನ್ನು ಸೇರಬೇಕು ಅಂತ ಬಯಸ್ತಾ ಇರ್ತಾನೆಯೋ ಅಂತಹ ಮುಮುಕ್ಷುಡಿ ಉಪದೇಶವನ್ನು ನೀಡ್ತಾ ಮೂವತ್ತೆಂಟನೆಯ ಮಂತ್ರದಲ್ಲಿ ಸುಖದುಃಖ ಸಮೇ ಲಾಭಾ ಲಾಭಾಲಾಭೌ ಜಯಾ ಜಯೌ ತೋದ್ಧಾಯುಜಸ್ವ ನೈವಂ ಪಾಪಂ ಅವಾಪ್ಸಿ ಅನ್ನುವಂತಹ ಶ್ಲೋಕವನ್ನು ಹೇಳ್ತಾ ಸಾಮಾನ್ಯವಾದಂತಹ ಜೀವಿಗೆ ಯಾವುದು ಸುಖದುಃಖವೋ ಯಾವುದು ಜಯ ಮತ್ತು ಅಪಜಯವೋ ಯಾವುದು ಲಾಭ ಮತ್ತು ಅಲಾಭವೋ ಅಧ್ಯಾತ್ಮ ಜೀವಿಗೆ अ विपरीत आध्यात्म जीवी के प्रतियू लाभवे आध्यात्म जीवी के प्रतियू कयवे आध्यात्म जीवी के प्रतियो करम सुखदे ಇದು ಎಲ್ಲಿಯವರೆಗೆ ಆತ ಮೋಹಾವಸ್ಥೆಯಲ್ಲಿ ಇರ್ತಾನೆಯೋ ಅಲ್ಲಿಯವರೆಗೆ ಶತ ಶತ ಉಪದೇಶಗಳನ್ನು ಅವನ ತಲೆ ಮೇಲೆ ಹಾಕಿದರೂ ಕೂಡ ಗೋರ್ಕಲ್ನ ಮೇಲೆ ನೀರು ಸುರಿದಂತೆ ಅದು ವ್ಯರ್ಥವಾಗಿ ಹೋಗುತ್ತೆ ಈಗ ಅರ್ಥ ಆಗೋದಿಲ್ಲ ಅವನಿಗೆ ಯಾಕೆಂದರೆ ಅವನ ಸುಖದ ಆಯಾಮ ಅವನ ಜಯದ ಆಯಾಮ ಹಾಗೆ ಅವನ ಲಾಭದ ಆಯಾಮ ಅದು ನೋಡ್ತಕ್ಕಂಥದ್ದು ಸಾಮಾನ್ಯ ಮನುಷ್ಯನ ರೀತಿಯಲ್ಲಿಯೇ ಪ್ರತಿಯೊಬ್ಬನೂ ನೋಡ್ತಕ್ಕಂಥದ್ದು ನನ್ನ ಇಂದ್ರಿಯಗಳಿಗೆ ನನ್ನ ದೇಹಕ್ಕೆ ಯಾವುದು ಚೆನ್ನಾಗಿರ್ತದೆಯೋ ಸುಖವಾಗಿರ್ತದೆಯೋ ಅದೇ ಸುಖ ಯಾವುದು ನನ್ನ ಈ ಒಂದು ತಾತ್ಕಾಲಿಕ ಜೀವನಕ್ಕೆ ಒಂದು ತಕ್ಕ ಒಂದು ವ್ಯವಸ್ಥೆ ಆಗಿಬಿಟ್ರೆ ಅದೇ ಲಾಭ ಹಾಗೆಯೇ ನನಗೆ ನನ್ನ ಜೀವನದಲ್ಲಿ ನಾನು ಈ ಒಂದು ಕ್ಷಣದಲ್ಲಿ ಏನೊಂದು ಬಯಸ್ತಾ ಇದ್ದೀನೆಯೋ ಅದು ಕೈಗೂಟ್ಬಿಟ್ರೆ ಜಯ ಆದರೆ ನಿಜವಾಗಿಯೂ ನೋಡ್ಲಿಕ್ಕೆ ಹೋದರೆ ಎಷ್ಟು ಬಯಕೆಗಳು ಎಷ್ಟೊಂದು ರೀತಿಯ ಆಲೋಚನೆಗಳು ಹಾಗಿದ್ದರೆ ಅವನು ಲಾಭ ಅದೆಲ್ಲದರಲ್ಲೂ ಬಯಸ್ತಾ ಇದ್ದಾನೆಯೇ ಜಯವನ್ನು ಎಲ್ಲದರಲ್ಲೂ ಬಯಸ್ತಾ ಇದ್ದಾನೆಯೇ ಸುಖವನ್ನು ಎಲ್ಲದರಲ್ಲೂ ಬಯಸ್ತಾ ಇದ್ದಾನೆಯೇ ಆ ಸುಖದ ಒಂದು ಮಾನವೇನು ಜಯದ ಮಾನವೇನು ಸ್ಕೇಲ್ ಪ್ಯಾರಾಮೀಟರ್ಸ್ ಏನು ಹಾಗೆಯೇ ಲಾಭದ ಮಾನವೇನು ಅನ್ನೋದು ಖಚಿತವಾಗಿ ಅವನಿಗೆ ಗೊತ್ತಿಲ್ಲ ಸಾಮಾನ್ಯ ಜೀವಿ ಎಷ್ಟು ಮೋಹದಲ್ಲಿ ಅವನ ಮನಸ್ಸು ಒಂದು ಅಭಿಭೂತವಾಗಿರುತ್ತೆ ಅಂತ ಹೇಳಿದ್ರೆ ತನ್ನ ಸುಖ ತನಗೇ ಗೊತ್ತಿಲ್ಲ ತನ್ನ ಲಾಭ ತನಗೇ ಗೊತ್ತಿಲ್ಲ ತನ್ನ ಜಯ ತನಗೇ ಗೊತ್ತಿಲ್ಲ ಶತ್ರುವನ್ನು ಸಂಹಾರ ಮಾಡುವುದು ಕೂಡ ಅವನಿಗೆ ಲಾಭ ಪಾಪ ಕಾರ್ಯ ಕೂಡ ಅವನಿಗೆ ಜಯ ಸುಖಪ್ರದ ಇದು ಅವನ ಮುಗ್ಧಗೊಂಡಂತಹ ಮನಸ್ಸಿನ ಮುಂದೆ ಇರತಕ್ಕಂತಹ ಚಿತ್ರಣ ಹಾಗಿದ್ರೆ ಇದಕ್ಕೆ ವ್ಯತಿರೇಕವಾಗಿ ನಿಂತುಕೊಂಡು ನೋಡ್ತಾ ಇರ್ತಾನಲ್ಲ ಜ್ಞಾನಿ ಗುರು ಅವನಿಗೆ ಯಾವುದಪ್ಪ ಸುಖವಾಗಿ ಕಾಣಿಸ್ತದೆ ಯಾವುದಪ್ಪ ಲಾಭವಾಗಿ ಕಾಣಿಸುತ್ತೆ ಯಾವುದಪ್ಪ ಜಯವಾಗಿ ಕಾಣಿಸುತ್ತೆ ಅಂದರೆ ಅವನ ಒಂದು ಆಲೋಚನೆ ಆಯಾಮಗಳೇ ಬೇರೆ ಯಾವುದು ಯಾವುದು ಜೀವಿಯನ್ನು ಆ ಒಂದು ಮನುಷ್ಯನನ್ನು ಅಧ್ಯಾತ್ಮ ಮಾರ್ಗದ ಎಡೆಗೆ ನಿಧಾನವಾಗಿ ಮೇಲ್ಮುಖವಾಗಿ ಕೊಂಡೊಯ್ತದೆಯೋ ಕೆಳಕ್ಕೆ ಎಸೆಯುವುದಿಲ್ಲವೋ ಅದೆಲ್ಲವೂ ಕೂಡ ಸುಖಪ್ರದವೆ ಅದೆಲ್ಲವೂ ಕೂಡ ಲಾಭಪ್ರದವೆ ಅದೆಲ್ಲವೂ ಕೂಡ ಜಯಪ್ರದವಿ ಇದನ್ನು ಆತ ಮಾತ್ರ ನೋಡ್ತಾನೆ ಸಾಮಾನ್ಯ ಜೀವಿ ಗೊತ್ತಾಗೋದಿಲ್ಲ ಯಾಕೆ ಅಂದರೆ ಜೈಲು ಅದು ಫ್ರೀಡಮ್ ಏನು ಅಂತ ಗೊತ್ತಾಗಲ್ಲ ಎಷ್ಟು ವೇಳೆ ಹೇಗಾಗುತ್ತೆ ಅಂದರೆ ಅದೊಂದು ಸೈಕ್ಯಾಟ್ರಿಕ್ ಒಂದು ಡಿಸೀಸು ಆಜೀವ ಶಿಕ್ಷೆಗೆ ಒಳಗಾದವನು ಅದರ ಬಗ್ಗೆ ತುಂಬ ರಿಸರ್ಚ್ ಮಾಡಿದ್ದಾರೆ ಆಜೀವ ಶಿಕ್ಷೆಗೆ ಒಳಗಾದುವನ್ನು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಸೆಟ್ ಆದ ಮೇಲೆ ಅವನು ಹೊರಗಡೆ ನೀವು ಬಿಡ್ತೀವಿ ಸ್ವಾತಂತ್ರ್ಯ ನಿಮಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಅವನು ಸತ್ತೋಗ್ಬಿಡ್ತಾನ ಅಷ್ಟು ಅಡ್ಜಸ್ಟ್ ಆಗಿಬಿಟ್ಟಿರ್ತಾನೆ ಈ ಇನ್ಮೇಟ್ಸ್ ಜೊತೆಗೆ ಈ ನಾಲ್ಕು ಗೋಡೆಗಳ ಮಧ್ಯ ಆ ಕೆಲಸಕ್ಕೆ ಅವನ ಹೊರಗಡೆ ಇಲ್ಲಿಯ ತನಕ ಇಷ್ಟು ವರ್ಷ ನಡೆಸಿದಂತಹ ಬಾಳನ್ನು ಆತ ಒಂದು ಮನಸ್ಸಿನ ಒಂದು ಮೂಲೆಯಲ್ಲಿ ಎಸ್ತು ಬಿಸ್ತಾಕ್ಬಿಟ್ಟಿರ್ತಾನೆ ಆ ಸ್ವಾತಂತ್ರ್ಯದ ರುಚಿಯನ್ನ ಆತ ಕಳ್ಕೊಂಡ್ಬಿಡ್ತಾನೆ ಅವನಿಗೆ ಈ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಯಾವ ಒಂದು ಯಾವುದೋ ಒಂದು ಅವನಿಗೆ ಆ ಸೆಕ್ಯೂರಿಟಿ ಫೀಲಿಂಗ್ ಒಂದು ಸಿಗ್ತಾ ಇತ್ತಲ್ಲ ಅದನ್ನೇ ಭಾವಿಸ್ತಾ ಇರ್ತಾನೆ ನಿಜವಾದ ಬಂಧನವನ್ನೇ ಆತ ಮುಕ್ತಿ ಅಂತ ತಿಳ್ಕೊಳ್ತಾನೆ ಹಾಗೆ ನಮ್ಮ ಅವಸ್ಥೆಗಳು ಈ ಒಂದು ಸಂಸಾರ ಅಂತಕ್ಕಂಥ ಗೋಡೆ ಈ ಬಯಕೆ ಅಂತಕ್ಕಂತಹ ಈ ಗೋಡೆ ಮಧ್ಯದಲ್ಲಿ ಇರ್ತಕ್ಕಂತಹ ನಾವು ನಾವು ಆಲೋಚನೆ ಮಾಡುವಂತಹ ನಮ್ಮ ಧಾಟಿಯೇ ಬೇರೆ ಆದ್ರಿಂದ ನಮಗೆ ಸರಿ ಗೊತ್ತಾಗುವುದಿಲ್ಲ ನಾವು ಮಾಡಬೇಕಾಗಿರೋದೇನು ಅಂದರೆ ಮೊದಲು ನಮ್ಮ ಆ ನೋಡುವಂತ ಆಯಾಮದಿಂದ ಹೊರಗಡೆ ಬರಬೇಕು ಹೊರಗಡೆ ಹೇಗೆ ಬರೋದು ಅಂದರೆ ಸುಖ ಕಟ್ಕೊಂಡ್ರೆ ಹೊರಗೆ ಬರಕ್ಕಾಗಲ್ಲ ಸರಿ ಸುಖ ಬೇಡ ತುಖಕ್ಕೆ ಕಟ್ಕೊಳ್ತೀನಿ ಅಂದರೆ ಹೊರಗಡೆ ಬರಕ್ಕಾಗಲ್ಲ ಆದರಿಂದ ಎರಡನ್ನು ಸಮಾನವಾಗಿ ನೋಡುವಂತಹ ಒಂದು ದೃಷ್ಟಿಯನ್ನು ನಾವು ಬೆಳೆಸ್ಕೊಂಡಾಗ ಮಾತ್ರ ಅವೆರಡರಿಂದೂ ಬಿಡುಗಡೆಯನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲದೆ ಹೋದರೆ ಸಾಧ್ಯವಿಲ್ಲ ಎರಡನ್ನೂ ಸಮಾನವಾಗಿ ನೋಡುವಂತಹ ಅಂಟಿಸಿಕೊಳ್ಳುವಂತಹ ಅಲ್ಲ ನೋಡುವಂತಹ ಸ್ವೀಕರಿಸುವಂತಹ ಒಂದು ಬುದ್ಧಿ ಬುದ್ಧಿಯಲ್ಲಿ ಆ ಟ್ರೈನಿಂಗ್ ಕೊಡಬೇಕು ಟ್ರೈನಿಂಗ್ ಶಿಕ್ಷಣ ಅಂತಹ ಶಿಕ್ಷಣವನ್ನ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಇಲ್ಲಿ ಮೂವತ್ತೆಂಟನೇ ಶ್ಲೋಕದಲ್ಲಿ ಹೀಗೆ ನೀನು ನಿನ್ನ ಮನಸ್ಸಿಗೆ ಶಿಕ್ಷಣ ಕೊಡುವುದನ್ನು ಕಲಿತಾರೆ ಆ ಶಿಕ್ಷಣದ ಪ್ರಭಾವದಿಂದ ಏನಾಗ್ತದೆ ಅಂತ ಹೇಳಿದ್ರೆ ಕರ್ಮಕ್ಕೆ ಅಂಟಿಕೊಂಡಿರತಕ್ಕಂತಹ ಪುಣ್ಯದ ಜೊತೆಗೆ ಪಾಪದ ಸಂಸ್ಪರ್ಶ ಕೂಡ ನಿನಗಾಗುವುದಿಲ್ಲ ಕರ್ಮದ ಜೊತೆ ಜೊತೆಗೆ ಪ್ರತಿಯೊಂದು ಕರ್ಮ ನಾನೀಗ ಮಾತಾಡ್ತಾ ಇದ್ದೇನೆ ಸ್ವಾಮೀಜಿ ಹೇಳ್ದಾಗೆ ನಿಮಗೆಲ್ಲ ಒಳ್ಳೇದಾಗ್ತಾ ಇರ್ಬೋದು ಎಷ್ಟು ಜನಕ್ಕೆ ಒಳ್ಳೇದಾಗ್ತೂ ಗೊತ್ತಿಲ್ಲ ಆದರೆ ಇಲ್ಲಿ ನನ್ನ ಎದುರುಗಡೆ ಇರತಕ್ಕಂತಹ ಹಲವಾರು ಬ್ಯಾಕ್ಟೀರಿಯಾಗಳಿಗಂತೂ ಇದು ಮಾರಣ ಹೋಮ ಅವು ಸಾಯ್ತಾ ಇರ್ತವೆ ಈ ಒಂದು ತರಂಗಗಳ ಹೊಡೆತಕ್ಕೆ ಆದ್ರಿಂದ ಈ ಒಂದು ಕೆಲಸದಲ್ಲಿ ಎರಡೂ ಇದೆ ಯಾವ ರೀತಿಯಲ್ಲಿ ಬೆಂಕಿ ಇದ್ರೆ ಹೊಗೆ ಇದ್ದೇ ಇರ್ತದೆಯೋ ಹಾಗೆಯೇ ಒಂದು ಕರ್ಮ ಅಂತ ನಾವು ಒಂದು ಜೀವಿ ಮಾಡತಕ್ಕಂತಹ ಒಂದು ಕರ್ಮದಲ್ಲಿ ಪಾಪದ ಅಂಶವೂ ಇರ್ತದೆ ಪುಣ್ಯದ ಅಂಶವೂ ಇರ್ತದೆ ನಾನು ಪುಣ್ಯ ಬೇಕು ಅಂತ ಸಂತೋಷದಿಂದ ಅದನ್ನು ಅಪ್ಕೊಂಡ್ರೆ ಪಾಪ ಕೂಡ ನಾನು ಬೆನ್ನಿಗೆ ಅಂಟಿಕೊಂಡೇ ಬರುತ್ತೆ ಒಂದು ಬೇಕೋ ಇನ್ನೊಂದು ಬರುತ್ತೆ ಆದ್ದರಿಂದ ಅದೆರಡನ್ನೂ ಕೂಡ ನಾವೇನು ಮಾಡಬೇಕು ಬಿಟ್ಟುಬಿಡಬೇಕು ಸ್ವೀಕರಿಸಬಾರದು ಅದರ ಮೇಲೆ ಮನಸ್ಸನ್ನು ಇಡಬಾರ್ದು ಅದಕ್ಕೆ ಆಸ್ತಿಯನ್ನು ನೀಡಬಾರದು ಹೀಗೆ ಮಾಡಿದಾಗ ಇಂತಹ ಒಂದು ಶಿಕ್ಷಣ ಬುದ್ಧಿಗೆ ಕೊಟ್ಟಾಗ ಆಗ ಹೇಳ್ತಾನೆ ತಥೋ ಯುದ್ಧಾಯ ಯುಜಸ್ವ ನ ಏವಂ ಪಾಪಂ ಅವಾಪ್ಸಿ ಹೀಗೆ ಮಾಡಿ ನೀನು ಯುದ್ಧದಲ್ಲಿ ತೊಡಗಿದರೆ ಇಲ್ಲಿ ಇನ್ನೊಂದು ಫೌಂಡೇಶನ್ ಹಾಕಿದ ಈ ಶ್ಲೋಕದ ಅರ್ಧದಲ್ಲಿ ಒಂದಕ್ಕೆ ಫೌಂಡೇಶನ್ ಹಾಕದ ಏನದು ಅಂದರೆ ಮೂರನೇ ಪದ ಯುಜಸ್ವ ಅಂತ ಯುಜಸ್ವ ಅಂದ್ರೆ ಯೋಗ ಅಂತ ಅರ್ಥ ಯೋಗ ಮುಂದೆ ಯೋಗವನ್ನು ಹೇಳ್ತಾ ಇದ್ದೇನೆ ಅಂತ ಸೂಕ್ಷ್ಮವಾಗಿ ಈ ಒಂದು ಶ್ಲೋಕದಲ್ಲಿ ಈ ಒಂದು ಮಂತ್ರದಲ್ಲಿ ಆತ ಒಂದು ಪೀಠಿಗೆಯನ್ನು ಹಾಕ್ತಾ ಇದ್ದಾನೆ ತತಾಯ ಯುದ್ಧಾಯ ಯುಜಸ್ವ ಯುದ್ಧದಲ್ಲಿ ತೊಡಗಿದವನಾಗು ಅಥವಾ ಯುದ್ಧವನ್ನು ಯೋಗದ ರೀತಿಯಲ್ಲಿ ಮಾಡುವವನಾಗು ನೋಡಿ ಯುದ್ಧವನ್ನ ಯಾವ ರೀತಿಯಲ್ಲಿ ಮಾಡಬೇಕು ಸೇಡಿ ನಿನ್ನಲ್ಲ ಯೋಗದಿಂದ ಮಾಡಬೇಕು ತತಾಯ ಯುದ್ಧಾಯ ತಥೋ ಯುದ್ಧಾಯ ಯುಜಸ್ವ ನೈವ ನೈವಂ ಪಾಪಂ ಅವಾಪಸ್ ಹೀಗೆ ಮಾಡಿದರೆ ನಿನಗೆ ಪಾಪ ಅಂಟ್ಕೊಡುವುದಿಲ್ಲ ಯಾಕೆಂದರೆ ಯೋಗದಲ್ಲಿ ಅದಿಲ್ಲ ಅಂತ ಮುಂದೆ ಹೇಳ್ತಾ ಇದ್ದಾನೆ ಏನಿದು ಅಂದರೆ ಇಲ್ಲಿಯ ತನಕ ನಾನು ನಿನಗೆ ಜ್ಞಾನದ ಬಗ್ಗೆಯನ್ನು ಹೇಳಿದ್ದೆ ಯಾವ ರೀತಿಯಲ್ಲಿ ಎಂತಹ ಈ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅದು ಎಂತಹ ಅದನ್ನು ಹೇಗೆ ಬುದ್ಧಿಯಲ್ಲಿ ನೀನು ಶಿಕ್ಷಣವನ್ನು ಕೊಡಬೇಕು ಆ ಜ್ಞಾನವನ್ನು ಹೀಗೆ ಮಾಡಿದ್ರೆ ನಿನಗೆ ಬುದ್ಧಿ ಅಂತಕ್ಕಂಥದ್ದು ಎರಡರಿಂದ ಹೇಗೆ ಅಂಟಿಸಿಕೊಳ್ಳದೆ ತಾನಾಗ್ತಾನೆಯೇ ಸಾಕ್ಷಿಯಾಗಿ ನಿಲ್ತದೆ ನಂತರ ಇದಾದ ನಂತರ ಏನಾಗುತ್ತೆ ಅಂದರೆ ಬುದ್ಧಿಯಾಯುಕ್ತ ಯಯಾಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ ಹೀಗೆ ನೀನು ಮಾಡುವುದಾದರೆ ಈ ಯೋಗದನ್ನು ಕರ್ಮಯೋಗವನ್ನು ನಾನು ಮುಂದೆ ಹೇಳಲಿಕ್ಕೆ ಇರ್ತಕ್ಕಂತಹ ಈ ಕರ್ಮಯೋಗವನ್ನು ನೀನು ಬುದ್ಧಿಯಲ್ಲಿ ಜ್ಞಾನವನ್ನು ಇಟ್ಕೊಂಡು ಕರ್ಮಯೋಗವನ್ನು ಮಾಡ್ತಾ ಇದ್ರೆ ಯುಕ್ತ ಪುನಃ ಇಲ್ಲಿ ಎರಡನೇ ಶಬ್ದ ಬಂತು ಎರಡನೇ ಶಬ್ದದ ಅರ್ಥವು ಕೂಡ ಯೋಗ ಅಂತ ಪದೇ ಪದೇ ಆ ಯೋಗದ ಒಂದು ಟರ್ಮಿನಾಲಜಿಯನ್ನು ಇಲ್ಲಿ ತರ್ತಾ ಇದ್ದಾನೆ ಯೋಗವನ್ನು ಮಾಡು ಯೋಗವನ್ನು ಮಾಡು ಅಂತ ಹೀಗೆ ಮಾಡಿದರೆ ಆ ಯೋಗದಿಂದ ಅರ್ಥ ಕರ್ಮಬಂಧಂ ಪ್ರಹಾಸಿಸಿ ಕರ್ಮದ ಬಂಧನವನ್ನು ಪ್ರಾರಬ್ಧ ಕರ್ಮವನ್ನು ಬಿಟ್ಟು ಸಂಚಿತ ಆಗಾಮಿ ಕರ್ಮದ ಬಂಧನವನ್ನು ನೀನು ಕಳೆದುಕೊಳ್ಳುತ್ತೀಯಾ ಪ್ರಹಾಸಿಸಿ ಅದನ್ನು ಸಂಪೂರ್ಣವಾಗಿ ಬಿಡುತ್ತೀಯ ಅಂತ ಇದಾದ ನಂತರ ಹೇಳಿದ ನಾನು ಆಗಲೇ ಹೇಳದಂತೆ ಈ ಯೋಗವನ್ನು ನೀನು ಮಾಡಿ ಒಂದು ವೇಳೆ ಯಾಕೆಂದರೆ ಈ ಯೋಗದ ಒಂದು ಶಕ್ತಿ ಮತ್ತು ಎಷ್ಟು ಅದೊಂದು ಶಕ್ತಿಶಾಲಿಯೋ ಈ ಯೋಗ ಹಾಗೆ ಅಷ್ಟೇ ಕಷ್ಟಕರ ಕೂಡ ಅದಕ್ಕೋಸ್ಕರ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಸೂಕ್ಷ್ಮವಾಗಿ ಇಲ್ಲಿ ಹೇಳ್ತಾ ಇದ್ದ ಇಲ್ಲದೆ ಹೋದ್ರೆ ಈ ಒಂದು ಮಂತ್ರ ಬರ್ತಾ ಇರಲಿಲ್ಲ ನ ಇಹ ಅಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪ ಮತ್ತಸ್ಯ ಧರ್ಮಸ್ಯ ತ್ರಾಯತೆ ಮನೋತೋಭಯ ಈ ಒಂದು ಧರ್ಮವನ್ನ ನಾನು ಹೇಳಲಿಕ್ಕೆ ಇರತಕ್ಕಂತಹ ಜ್ಞಾನವನ್ನು ಬುದ್ಧಿಯಲ್ಲಿ ಇಟ್ಟುಕೊಂಡು ಕರ್ಮಯೋಗವನ್ನು ಮಾಡುವಂತಹ ಈ ಒಂದು ಯಾವ ಒಂದು ಧರ್ಮ ಇದೆಯೋ ಅಂತಹ ಧರ್ಮವನ್ನು ಸ್ವಲ್ಪ ಮಾಡಿದರೂ ಸಾಕು ಅದು ಮಹತ್ತಾದಂತಹ ಸಂಸಾರ ಭಯದಿಂದ ನಿನ್ನನ್ನು ಅಷ್ಟು ಕಾಪಾಡ್ತದೆ ಅಂತ ಪ್ರೋತ್ಸಾಹಿಸ್ತಾ ಇದ್ದಾನೆ ಸಾಮಾನ್ಯವಾಗಿ ಈ ಯಾರು ದೊಡ್ಡ ಮ್ಯಾರಥಾನ್ ಓಡ್ತಾರಲ್ಲ ಆ ಮ್ಯಾರಥಾನ್ ಓಡೋರಿಗೆ ಎಷ್ಟೋ ಮೈಲಿಗಟ್ಟಲೆ ಓಡೋವರಿಗೆ ಪ್ರೋತ್ಸಾಹ ಕೊಡದೆ ಹೋದರೆ ಒಂದು ಕಿಲೋಮೀಟ್ರಲ್ಲೇ ಬಿದ್ದೋಗ್ತ ಏನೋ ಇನ್ನೂ ಎಷ್ಟು ಕಿಲೋಮೀಟರ್ ಓಡಬೇಕಾ ಅವನ ಕಣ್ಣೆಲ್ಲ ಬರೀ ಇನ್ನೂ ಎಷ್ಟು ಕ್ರಮಿಸ್ಬೇಕು ಅದರಲ್ಲೇ ಇರುತ್ತೆ ಹೊರತು ಎಷ್ಟು ಹಿಂದೆಗಡೆ ಕ್ರಮಿಸ್ಕೊಂಡು ಬಂದಿದ್ದೀನಿ ಅನ್ನೋದು ಇರೋದಿಲ್ಲ ಆ ಪಾಸಿಟಿವ್ ಆಸ್ಪೆಕ್ಟ್ ಪಾಸಿಟಿವ್ ಥಿಂಕಿಂಗ್ ಅಂತ ಏನಿದ್ಯೋ ಸಕಾರಾತ್ಮಕವಾದಂಥ ಆಲೋಚನೆ ಮನುಷ್ಯ ಮಾಡೋದೇ ಇಲ್ಲ ಮನುಷ್ಯ ಯಾವಾಗಲೂ ಬಯಸುವುದು ಶಾರೀರಿಕ ಸುಖ ಅಪ್ಪ ಸುಮ್ಮನೆ ಕೂತ್ಕೊಂಡೇ ಯೋಗ ಆಗ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಹೀಗೇ ಮನುಷ್ಯ ಆಲೋಚನೆ ಮಾಡ್ತಾನ ಹಾಗೆ ಕೂತ್ಕೊಂಡೇ ಯೋಗ ಆಗೋದಿದ್ರೆ ನಾವೆಲ್ಲ ಇಲ್ಲಿ ಬರಲೇ ಬಾರ್ದಿತ್ತು ನಾವೆಲ್ಲರೂ ಕೂಡ ನಮ್ಮ ಆ ಒಂದು ಸ್ವಸ್ಥಿತಿ ಯಾವ್ದಿದೆಯೋ ಆ ಸ್ವಸ್ಥಿತಿಯಲ್ಲೇ ಯಾವಾಗಲೂ ಇರ್ಬೋದಿತ್ತು ಆದರೆ ಹಾಗಿಲ್ವಲ್ಲ ಒಂದು ಹೊತ್ತು ಊಟ ಮಾಡಬೇಕಾದ್ರೂ ಕೂಡ ಸುಮ್ಮನೆ ಕೂತ್ಕೊಳಕ್ಕಾಗೋದಿಲ್ಲ ಇನ್ನು ಈ ಧರ್ಮ ಮಹತ್ತರವಾದಂತಹ ಈ ಅಧ್ಯಾತ್ಮ ಧರ್ಮವನ್ನು ನಾವು ಸಂಪಾದನೆ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ನಾವು ಅದರಲ್ಲಿ ಪರಿಶ್ರಮವನ್ನು ವಹಿಸಬೇಕು ಅದನ್ನೇ ಶ್ರೀರಾಮಕೃಷ್ಣ ಹೇಳುದು ಯಾವ ರೀತಿಯಲ್ಲಿ ಪರಿಶ್ರಮ ವಹಿಸಬೇಕು ಅಂದರೆ ಬರಗಾಲ ಬಂದಿದೆ ಆ ರೈತ ತನ್ನ ಹೊಲಕ್ಕೆ ನೀರು ತಗೊಂಡು ಬರಬೇಕು ಕಾಲುವೆಯನ್ನು ಆತ ಹೇಗೆ ತೋಡ್ತಾನೆ ಅಂದರೆ ಹಗಲು ರಾತ್ರಿ ಹಗಲು ರಾತ್ರಿ ಉಡಿತಾನೆ ಕಾಲುವೆ ಹೆಂಡತಿ ಬರ್ತಾಳೆ ಬಂದ್ರಿ ಬಿಸಿ ಬಿಸಿಯಾದಂತಹ ಊಟ ಮಾಡಿದ್ದೇನೆ ಊಟ ಮಾಡಿ ಅಂತ ಏನು ಹೇಳ್ತಾನೆ ಊರ್ ಸೊತ್ತಿಲ್ಲ ಕಣೆ ಹೋಗಿ ನಾನು ಆಮೇಲೆ ಬರ್ತೀನಿ ಅಲ್ಲಿಟ್ಬಿಡು ಅಂತ ಹೇಳ್ತಾನೆ ಸರಿ ಇಷ್ಟೊತ್ತಾಲ್ಗೂ ಬರಲ್ಲ ಆಮೇಲೆ ಆಕೆ ಮಗಳನ್ನು ಕಳಿಸ್ತಾಳೆ ಇವನಿಗೆ ಕೋಪ ನೆತ್ತಿಗೆ ಇರುತ್ತೆ ಮಗಳನ್ನ ಅಟ್ಟಿಸ್ಕೊಂಡು ಹುಡಿಯಕ್ಕೆ ಬರ್ತಾನೆ ಏನೇ ನಾನು ನಿಮ್ಮ ಊಟಕ್ಕೆ ಬರಬೇಕಾ ನಾನೇನಾದರೂ ಇಲ್ಲಿ ದುಡಿದೇ ಹೋದರೆ ನಾವೆಲ್ಲರೂ ಸಾಯ್ಬೇಕಾಗತ್ತೆ ಮುಂದಿನ ಊಟ ಕೂಡ ನಮಗಿರೋದಿಲ್ಲ ಹೊಟ್ಟು ಅಂಥೇಳಿ ಅಥವಾ ಗದೃಷ್ಟ ಅಂದರೆ ಅವನಿಗೆ ತನ್ನ ಪರಿಶ್ರಮದಲ್ಲಿ ಎಷ್ಟು ಆಸ್ತೆ ಜವಾಬ್ದಾರಿ ಅಲ್ಲಿ ಇದೆ ಯಾಕೆ ಅಂದರೆ ಅದು ಅವನ ಜೀವನ ಹಾಗೆ ಈ ಅಧ್ಯಾತ್ಮ ಮಾರ್ಗ ಈ ಗುರಿ ಅಂತಕ್ಕಂಥದ್ದು ಮುಕ್ತಿ ಅಂತಕ್ಕಂಥದ್ದು ನಾವು ಸಂಪಾದನೆ ಮಾಡಲೇಬೇಕು ಅದು ನಮ್ಮ ಜೀವನ ಅದು ಸಿಗದೇ ಹೋದರೆ ಆಯ್ತು ಕತೆ ಅಷ್ಟು ಒಂದು ಜವಾಬ್ದಾರಿ ನಾವು ಇಲ್ಲಿ ಫೀಲ್ ಮಾಡಿದ್ರೆ ಅನುಭವಿಸಿದರೆ ಅದಕ್ಕೋಸ್ಕರ ಉತ್ಸಾಹವನ್ನು ನಾವು ಒಳಗಡೆ ತುಂಬಿಕೊಂಡ್ರೆ ಆಗ ಆಗ ನಿಜವಾಗಿಯೂ ನಮಗೆ ಅನಿಸುತ್ತೆ ಹೌದು ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ಅಂತವ್ರಿಗೆ ಹೇಳ್ತಾ ಇದ್ದಾನೆ ಕೃಷ್ಣ ನೀನು ಸ್ವಲ್ಪ ಮಾಡುವ ಪರವಾಗಿಲ್ಲ ಮಾಡಿ ಅದು ಫೇಲ್ಯೂರ್ ಆಗಲಿ ಪರವಾಗಿಲ್ಲ ಏನೋ ಒಂದು ದೊಡ್ಡ ಅವಘಡ ಬಂತು ಎದುರುಗಡೆ ನಿನಗೆ ಗೊತ್ತಿಲ್ಲದಂತಹ ನಿನ್ನ ಸಂಸ್ಕಾರಗಳು ಬಂದು ನಿನ್ನ ಎದುರುಗಡೆ ನಿಂತ್ಕೊಂಡು ನಿನ್ನ ದಾರಿ ತಪ್ಪಿಸ್ತು ಅಂತ ಇಟ್ಕೊಳ್ಳೋಣ ಭ್ರಷ್ಟನಾದೆ ನಿನ್ನ ಪರವಾಗಿಲ್ಲ ಅದಿಷ್ಟು ಮಾಡಿದ್ದೆಲ್ಲ ಅದು ನಿನ್ನ ಕೈ ಬಿಟ್ಟು ಹೋಗೋಲ್ಲ ಅದು ನಿನ್ನ ಕೈ ಬಿಟ್ಟು ಹೋಗುವುದಿಲ್ಲ ಅಷ್ಟೇ ಅಲ್ಲ ಇದು ಒಂದು ವೇಳೆ ನೀನು ಈ ಯುದ್ಧವನ್ನು ಅಥವಾ ನಿನ್ನ ಸ್ವಧರ್ಮವನ್ನು ಯೋಗದ ರೀತಿಯಲ್ಲಿ ಮಾಡಿದರೆ ಫಲಾಪೇಕ್ಷೆ ಇಲ್ಲದೆ ಕೇವಲ ನನ್ನ ಕರ್ತ ಕರ್ತವ್ಯ ಭಗವಂತನಿಗೆ ಅರ್ಪಿಸತಕ್ಕಂತಹ ಒಂದು ಬುದ್ಧಿಯಿಂದ ಮಾಡಿದರೆ ಅದರಲ್ಲಿ ದೋಷ ಕೂಡ ಇಲ್ಲ ಪ್ರತ್ಯವಾಯ ಅಂತಕ್ಕಂತಹ ಪಾಪವೂ ಇಲ್ಲ ಎಲ್ಲ ನಿತ್ಯ ಕರ್ಮಗಳಲ್ಲೂ ಕೂಡ ಆ ನಿತ್ಯ ಕರ್ಮವನ್ನು ಆಯಾ ಸುದರ್ಮಿ ಬಿಟ್ಟರೆ ಅವನಿಗೆ ಪಾಪ ಅಂತ ಇದೆ ಅಂತ ಹಿಂದಿನ ಉಪನ್ಯಾಸದಲ್ಲಿ ನಾನು ಹೇಳಿದೆ ಏನದು ನಿತ್ಯ ಕರ್ಮ ಅಂದರೆ ಮೀಮಾಂಸರು ಹೇಳ್ತಾರೆ ಪ್ರಾರಬ್ಧಂ ಕರ್ಮ ನಿತ್ಯಾಯತೆ ಅಂತ ಯಾವ ಯಾವುದಾದರೂ ಒಂದು ಕರ್ಮವನ್ನು ಅತ್ಯಂತ ಆಸ್ತಿಯಿಂದ ಅಥವಾ ಒಂದು ಆಸಕ್ತಿಯಿಂದ ನಾವು ಮಾಡಿ ಅದು ಪೂರ್ಣಗೊಳ್ಳದೆ ಇಲ್ಲದೆ ಇದ್ದರೆ ಅಂತಹ ಒಂದು ಕರ್ಮ ನಿತ್ಯಕರ್ಮ ಅಂತ ಅನಿಸ್ಕೊಳ್ತದೆ ಕ್ಷತ್ರಿಯನಾದವನಿಗೆ ಧರ್ಮ ಸಂರಕ್ಷಣೆ ಅಂತಕ್ಕಂಥದ್ದು ನಿತ್ಯಕರ್ಮ ಯುದ್ಧ ನಿತ್ಯಕರ್ಮ ಅಲ್ಲ ಯುದ್ಧ ಕೇವಲ ಮೀನ್ಸ್ ಸಾಧನ ಆ ಸಾಧನ ಒದಗಿದಾಗ ಆ ನಿತ್ಯ ಕರ್ಮವನ್ನು ಮಾಡುವುದಕ್ಕೆ ಈ ಸಾಧನವನ್ನು ಬಳಸಬೇಕು ಅವನು ಇಲ್ಲ ನನಗಿಷ್ಟ ಇಲ್ಲ ನೀನು ಯಾವನು ಇಷ್ಟ ಇಲ್ವೋ ಇದೆ ಅಂತಂದು ಹೇಳೋಕೆ ನೀನು ಯಾವನು ಪ್ರಶ್ನೆ ಅದು ಪ್ರಶ್ನೆ ನೋಡಿ ಅದರಲ್ಲಿ ನೀನು ಸ್ವಾತಂತ್ರ್ಯ ನಿನಗೆ ಸ್ವಾತಂತ್ರ್ಯ ಇಲ್ಲ ನಿನಗೇನೋ ಧರ್ಮವನ್ನು ಕಾಪಾಡಬೇಕು ಧರ್ಮವನ್ನು ಸುಸ್ಥಿತಿಯಲ್ಲಿ ಇಡತಕ್ಕಂತಹ ಪ್ರಯತ್ನವನ್ನು ಮಾಡಿ ಅದಕ್ಕೆ ಮಡಿಬೇಕು ಅದು ನಿನ್ನ ಧರ್ಮ ಅದು ನಿನ್ನ ಸ್ವಧರ್ಮ ಅದನ್ನು ಮಾಡದೆ ಹೋದರೆ ನಿನಗೆ ಪ್ರತ್ಯವಾಗಿ ಅಂಟ್ಕೊಳುತ್ತೆ ಪಾಪ ಅಂಟ್ಕೊಳ್ಳುತ್ತೆ ನೀನೇನು ಹಿಂದೆ ವಿಪರೀತವಾಗಿ ಆಲೋಚನೆ ಮಾಡಿ ಕೊಂದರೆ ಪಾಪ ಬರುತ್ತೆ ಅಂತ ಇಟ್ಕೊಂಡಿದ್ಯೋ ಈಗ ಕೊಲ್ಲದೆ ಹೋದರೆ ಪಾಪ ಬರುತ್ತೆ ಯುದ್ಧ ಮಾಡದೇ ಹೋದರೆ ಧರ್ಮ ಯುದ್ಧ ಮಾಡದೇ ಹೋದರೆ ಪಾಪ ಬರುತ್ತೆ ಆದ್ದರಿಂದ ಈಗ ನೀನು ಮಾಡ್ತಕ್ಕಂತಹ ಯುದ್ಧವನ್ನು ಯೋಗದ ರೀತಿಯಲ್ಲಿ ಮಾಡು ಆಗ ಅದರಲ್ಲಿ ಯಾವ ದೋಷವೂ ನಿನಗೆ ತಟ್ಟುವುದಿಲ್ಲ ನೀನು ಅದರಿಂದ ಮುಕ್ತನಾಗಿ ಇರಬಹುದು ಮುಕ್ತನಾಗಿ ಇರಬಹುದು ಆಮೇಲೆ ಒಂದು ವೇಳೆ ಅದರಲ್ಲಿ ಸತ್ತು ಹೋದರೆ ಯುದ್ಧದಲ್ಲಿ ಸತ್ತು ಹೋದರೆ ನೋಡಿ ಯೋಗ ಮಾಡುವಾಗ ಈ ಸ್ವಧರ್ಮ ಅಂತಕ್ಕಂಥ ಯೋಗದಲ್ಲಿ ಸತ್ತು ಅವನಿಗೆ ಏನಾಗತ್ತೆ ಅಂದರೆ ಉತ್ತಮವಾದಂತಹ ಜನ್ಮ ಸಿಗುತ್ತೆ ಉತ್ತಮವಾದಂತಹ ಜನ್ಮ ಸಿಗುತ್ತೆ ಸ್ವರ್ಗ ಸಿಗಲ್ಲ ಯಾಕೆ ಅಂದರೆ ಅವನು ಫಲಾಪೇಕ್ಷೆಯಿಂದ ಸತ್ತಿದ್ರೆ ಆಗ ಕ್ಷತ್ರಿಯನಿಗೆ ವೀರಮರಣ ಮಾಡಲಿಕ್ಕೆ ಮಾಡಿದ್ದಕ್ಕೆ ಸ್ವರ್ಗ ಸಿಕ್ತಿತ್ತು ಈಗ ಅವನು ಯೋಗ ಬುದ್ಧಿಯಿಂದ ಸತ್ತಾ ಯೋಗ ಬುದ್ಧಿಗೆ ಇನ್ನೂ ಉತ್ತಮವಾದಂತಹ ಫಲ ಇನ್ನೂ ಉತ್ತಮವಾದಂತಹ ಫಲ ಅವನು ಮಾಡಿದ್ದು ಅವನ ಬುದ್ಧಿಯಲ್ಲಿ ಮರೆತು ಹೋಗುದಿಲ್ಲ ವಾಪಸ್ ಬರುತ್ತೆ ಅದು ವಾಪಸ್ ಓಹೋ ಅವನಿಗೆ ಗೊತ್ತಿಲ್ಲದಂತೆ ಆ ಸಾಧನೆಯನ್ನು ತಾನೇ ಮಾಡ್ತಾನೆ ಮುಂದಿನ ಜನ್ಮಲ್ಲಿ ಹುಟ್ಟಿದ ತಷ್ಟೇ ಶುರುವಾಗುತ್ತೆ ಆ ಕರ್ಮ ಅವನಿಂದ ಅದ್ನಿ ಶ್ರೀರಾಮಕೃಷ್ಣರು ಆ ಉದಾಹರಣೆ ಕೊಟ್ಟಿದ್ದು ಒಬ್ಬ ತಾಂತ್ರಿಕ ದೇವಿ ಭಕ್ತ ಆತ ಶವ ಸಾಧನೆಯನ್ನು ಮಾಡಬೇಕು ತುಂಬ ಆಸೆ ಇತ್ತು ಒಂದು ನೋಡ್ದ ಏನು ಮಾಡೋದು ಏನು ಮಾಡೋದು ನನಗೆ ಸಾಮಗ್ರಿಗಳು ಸಿಗ್ತಾ ಇದ್ರಲ್ಲ ತುಂಬ ಕಷ್ಟ ಅಂತ ಹೀಗೆ ಬರ್ತಾ ಇರಬೇಕಾದ್ರೆ ಒಂದು ಕಾಡಿನ ಮಧ್ಯದಲ್ಲಿ ಒಂದು ಸ್ಮಶಾನ ಆ ಸ್ಮಶಾನದಲ್ಲಿ ನೋಡ್ತಾನೆ ಯಾವ ಒಬ್ಬ ಈ ಶವ ಸಾಧನೆಗೆ ಬೇಕಾದಂತಹ ಎಲ್ಲ ತಯಾರಿಯನ್ನು ಮಾಡ್ತಾ ಇದ್ದಾನೆ ಮಾಡಿ ಅವನೇನ್ ಮಾಡ್ತಾ ಇದ್ದಾನ ಇನ್ನೇನು ಆ ಶವದ ಮೇಲೆ ಕೂತ್ಕೊಳ್ಬೇಕು ಅಷ್ಟೊತ್ತಿಗೆ ಎಲ್ಲಿಂದೂ ಒಂದು ಗುಲಿ ಬಂದು ಆತದ ಕುತ್ತಿಗೆ ಹಿಡ್ಕೊಂಡು ಹೊರಟೋಗ್ತು ಈತ ಹೆದರ್ಕೊಂಡು ಮರದ ಮೇಲೆ ಇದ್ದ ಹುಲಿ ಬಂದ ತಕ್ಷಣ ಆಮೇಲೆ ಒಂದು ಇದಾಯಿತು ಅವನಿಗೆ ಸರಿ ಹೇಳಿ ಕೆಳಗಡೆ ಬಂದ ಇಳಿದು ಬಂದ್ಬಿಟ್ಟು ಕೆಳಗಡೆ ಮರದಿಂದ ಕೆಳಗಡೆ ಇಳಿದು ಬಂದು ಸುಮ್ಮನೆ ಶವದ ಮೇಲೆ ಹೀಗೆ ಕೂತ್ಕೊಂಡಿದ್ದೆ ತಡ ಅಲ್ಲಿ ದೇವಿ ಪ್ರತ್ಯಕ್ಷಣ ಅವನಿಗೆ ತಕ್ಷಣ ಆ ದೇವಿ ಇವನ್ ಕೇಳ್ತಾನೆ ದೇವಿಯನ್ನು ಅಮ್ಮ ನಾನೇನು ಇದಕ್ಕೆ ಪ್ರಯತ್ನ ಪಡಲಿಲ್ಲ ಆದರೆ ಆ ಒಬ್ಬ ವ್ಯಕ್ತಿ ಸಾಧಕ ಅತ್ಯಂತ ಪ್ರಯತ್ನ ಆದರೂ ಕೂಡ ನೀನೊಂದು ಹುಲಿ ಕಳಿಸ್ಬಿಟ್ಟು ಅವನನ್ನ ನೀನು ಕೊಲ್ಲಿಸ್ಬಿಟ್ಟೆ ಆದರೆ ನಾನು ಇದಕ್ಕೆ ಯಾವ ಪ್ರಯತ್ನವನ್ನೂ ಪಡಲಿಲ್ಲ ಕೇವಲ ನಾನಿಲ್ಲಿ ಸುಮ್ಮನೆ ಈ ಶವದ ಮೇಲೆ ಹುಡ್ತಿದ್ದೇ ಸಾಕು ನಿನ್ನ ದರ್ಶನ ಆಗೋಯ್ತಲ್ಲ ಇದೇನು ಅಂತ ಕೇಳಿದಾಗ ಆಕೆ ಹೇಳ್ತಾಳೆ ಮಗು ನಿನಗೆ ನಿನ್ನ ಜನ್ಮ ಗೊತ್ತಿಲ್ಲ ನನಗೆ ನಿನ್ನ ಜನ್ಮ ಗೊತ್ತು ನೀನು ಹಿಂದಿನ ಅನೇಕ ಜನ್ಮಗಳಲ್ಲಿ ಘೋರವಾದಂತಹ ತಪಸ್ಸನ್ನು ಮಾಡಿದ್ಯಾ ಇದೊಂದು ಮಾತ್ರ ನಿನಗೆ ಬಾಕಿ ಉಳಿದಿತ್ತು ನಿನ್ನ ಒಂದು ಮಾರ್ಗದಲ್ಲಿ ಇದಕ್ಕೊಂದು ಇದಕ್ಕೊಂದು ಕೊರತೆ ಇತ್ತು ಇದೀಗ ಪೂರ್ಣವಾಯಿತು ಅದಕ್ಕೋಸ್ಕರ ನಿನಗೆ ಈ ಸಿದ್ಧಿ ಉಂಟಾಯಿತು ಈ ಸಾಕ್ಷಾತ್ಕಾರ ಉಂಟಾಯಿತು ನನ್ನ ದರ್ಶನ ಉಂಟಾಯಿತು ಅಂತ ನೋಡಿ ಇದು ಆ ಯೋಗ ಭ್ರಷ್ಟರ ಹೇಗೆ ಅದು ಹೇಳ್ಕೊಂಡು ಬರುತ್ತೆ ಆ ಕರ್ಮವನ್ನು ಹೇಗೆ ಮಾಡಿಸುತ್ತೆ ಅಂತ ಅದಕ್ಕೆ ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯದೆ ಮಹದೋ ಭಯಾತ್ ಅನ್ನುವಂತಹ ಒಂದು ಆಶ್ವಾಸನೆಯನ್ನ ಇಲ್ಲಿ ಕೃಷ್ಣ ನಮಗೆ ನೀಡಿದ ನಂತರ ಆತ ಈ ಕರ್ಮಯೋಗದ ಒಂದು ಪ್ರಾಶಸ್ತ್ಯವನ್ನು ಕರ್ಮಯೋಗದ ಒಂದು ಶ್ರೇಷ್ಠತೆಯನ್ನ ಹೇಳುವಲ್ಲಿ ಹೇಳ್ತಾ ಇದ್ದಾನೆ ಏನದು ಅಂದರೆ ಸಾಮಾನ್ಯವಾಗಿ ಬಹಳ ಆಸಕ್ತಿ ಇರ್ತಕ್ಕಂಥ ಈ ಮನಸ್ಸುಗಳು ಕಾನಾಸಕ್ತವಾದಂತಹ ಮನಸ್ಸು ಬೇಕು ಬೇಕು ಬೇಕು ಬೇಕು ಅದು ಬೇಕು ಇದು ಬೇಕು ಅದಕ್ಕಿದ ಸಾಧನೆ ಇದಕ್ಕದು ಸಾಧನೆ ಇದಕ್ಕಿದ ಕೆಲಸ ಅಂತಕ್ಕಂತ ಇರ್ತಕ್ಕಂಥ ಬುದ್ಧಿ ಇದೆಯಲ್ಲ ಆ ಬುದ್ಧಿ ಯಾವಾಗಲೂ ಕೂಡ ಬಹುಶಾಖಾಹಿ ಅನಂತ ಅವು ಯಾವಾಗಲೂ ಕೂಡ ಕವದೊಡೆದು ಇರ್ತಕ್ಕಂತಹ ಅನಂತವಾಗಿ ಇರ್ತಕ್ಕಂತಹ ಅನೇಕ ಮಾರ್ಗಗಳನ್ನ ಹೊಂದಿರತಕ್ಕಂತಹ ಒಂದು ಮರದ ಬೆಳೆದು ಇದ್ದ ಹಾಗೆ ಅದಕ್ಕೆ ಒಂದು ಏಕಾಗ್ರತೆ ಅನ್ನುವುದಿಲ್ಲ ಒಂದು ಸ್ಥಿರತೆ ಅನ್ನೋದು ಆ ಬುದ್ಧಿಗೆ ಇಲ್ಲ ಒಂದು ಬೇಕು ಒಂದು ಪೂರೈಸ್ತು ಅನ್ನುವಾಗ ಇನ್ನೊಂದು ಬೇಕು ಅದನ್ನು ಪೂರೈಸಿಕೊಳ್ಳೋಣ ಅನ್ನುವಂಥ ಬುದ್ಧಿ ಹೇಳುತ್ತೆ ಅದನ್ನು ಮುಗಿಸೋಸ್ರಿ ಇನ್ನೊಂದು ಬುದ್ಧಿ ಹೇಳುತ್ತೆ ಹೀಗೆ ಆ ಬುದ್ಧಿ ಅಂತಕ್ಕಂಥದ್ದು ಒಂದೇ ಒಂದು ವಸ್ತುವಿನ ಮೇಲೆ ನೆಲೆಸಲಿಕ್ಕೆ ಸಾಧ್ಯವೇ ಇಲ್ಲ ಯಾರಿಗೆ ಕಾಮವನ್ನೇ ಬಯಸ್ತಕ್ಕಂತಹ ಕಾಮಕಾಮಿಗಳಿಗೆ ಮುಂದೆ ಬರ್ತವೆ ಆದರೆ ಯಾರು ಏಕ ಇಹ ಬುದ್ಧಿ ಏಕಾಬುದ್ಧಿ ಯಾರಿಗೆ ಕರ್ಮದಲ್ಲಿ ಕರ್ಮಯೋಗದಲ್ಲಿ ನಿಷ್ಠೆ ಕರ್ಮಯೋಗದಲ್ಲಿ ಆಸಕ್ತಿ ಅಂಥವರಿಗೆ ಕರ್ಮಯೋಗ ಮಾಡ್ತಕ್ಕಂಥವರಿಗೆ ಯಾವ ರೀತಿಯ ಬಯಕೆ ಇರುವುದಿಲ್ಲ ಕರ್ಮಯೋಗದ ಗುರಿ ಭಗವಂತನ ಪ್ರೀತ್ಯರ್ಥವಾಗಿ ನಾನು ನನ್ನ ಎಲ್ಲ ಕರ್ಮಗಳನ್ನು ಮಾಡ್ತಾ ಇದ್ದೇನೆ ನಾನು ತಿನ್ನುವುದು ಕುಡಿಯುವುದು ನಡೆಯುವುದು ಉಸಿರಾಡುವುದು ಎಲ್ಲವೂ ಕೂಡ ನನ್ನ ಪರಮಾತ್ಮನ ತೃಪ್ತಿಗಾಗಿ ಈ ರೀತಿಯ ಒಂದು ಆ ಬುದ್ಧಿ ಅವನಿಗೆ ನಿಲ್ಲಿಸಿದಾಗ ಪ್ರತಿಯೊಂದ್ರಲ್ಲೂ ಕೂಡ ಅವನಿಗೇನು ಬರುತ್ತೆ ಅಲ್ಲಿ ಪರಮಾತ್ಮನ ತೃಪ್ತಿ ಪರಮಾತ್ಮನ ತೃಪ್ತಿ ಪರಮಾತ್ಮ ತೃಪ್ತಿ ಇಲ್ಲಿ ಯಾವ ರೀತಿಯ ಒಂದು ಕವಲುಗಳು ಯಾವ ರೀತಿಯ ಅನೇಕ ಸಂಕಲ್ಪಗಳೇ ಇಲ್ಲ ಯಾವಾಗ ಸಂಕಲ್ಪಗಳು ಬರ್ತದೆಯೋ ಆವಾಗಲೇ ಆ ಮನಸ್ಸು ಅಂತಕ್ಕಂಥದ್ದು ಹಲವಾರು ವಿಧವಾಗಿ ಒಡೆದು ಹೋಗುತ್ತೆ ಹರಿದು ಹಂಚಿ ಹೋಗುತ್ತೆ ನಾನಿವತ್ತು ಹೀಗೆ ಮಾಡಬೇಕು ನಾನು ನಾಳೆ ಹಾಗೆ ಮಾಡಬೇಕು ನಾನು ನಾಡಿದ್ದು ಹೀಗೆ ಮಾಡಬೇಕು ಬರೀ ಅವನು ಈ ರೀತಿಯಾಗಿ ಸಂಕಲ್ಪ ವಿಕಲ್ಪಗಳನ್ನು ಮಾಡ್ತಾನೇ ಆ ಬುದ್ಧಿ ಕೆಲಸ ಮಾಡ್ತಾ ಇರುತ್ತೆ ಆ ಮನಸ್ಸು ಅಂತಕ್ಕಂಥದ್ದು ಅಂತಹ ಮನಸ್ಸಿಗೆ ಅತ್ಯಂತ ಸುಲಭವಾಗಿ ಮುಕ್ತಿ ಸಿಗುವುದೇದ ಅಂತಹ ಮನಸ್ಸಿಗೆ ಅಂತಹ ಮನಸ್ಸನ್ನ ಟ್ರೈನ್ ಮಾಡಬೇಕು ಶಿಕ್ಷಣ ನೀಡಬೇಕು ಹೇಗೆ ಅಂದರೆ ಆ ಸಂಕಲ್ಪದ ಶುದ್ಧಿ ಮಾಡುವುದರ ಮೂಲಕ ಈ ಸಂಕಲ್ಪದ ಶುದ್ಧಿ ಆಗುವುದೇ ವಿಲ್ ಪ್ಯೂರಿಫೈ ದ ವಿಲ್ ಅಂತ ಹೇಳ್ತಾರೆ ಸಂಕಲ್ಪದ ಶುದ್ಧಿ ಮಾಡುವುದೇ ಕರ್ಮಯೋಗದ ಕೆಲಸ ಕರ್ಮಯೋಗದ ಕೆಲಸ ಸಂಕಲ್ಪದ ಶುದ್ಧಿ ಮಾಡ್ತಕ್ಕಂಥದ್ದು ಜ್ಞಾನಯೋಗದ ಕೆಲಸ इंटलेक्टिम अथवा बुद्धिया शुद्धिमस वैचारिकत शुद्धित केस ज्ञान योगद नम इमोशन अथवा भावने शुद्धिम तक केस भक्ति योगदे मनसितग्रग अदिगं केस राजयोगद ಹೀಗೆ ಈ ನಾಲ್ಕು ಯೋಗಗಳು ಕೂಡ ಶುದ್ಧಿ ಕಾರ್ಯದಲ್ಲಿಯೇ ತೊಡಗಿವೆ ಹಾಗೆ ಇಲ್ಲಿ ಸಂಕಲ್ಪ ಶುದ್ಧಿ ಎಲ್ಲಿಯ ತನಕ ಸಂಕಲ್ಪ ಶುದ್ಧಿ ಆ ಒಂದು ಜೀವಿಗೆ ಅಧ್ಯಾತ್ಮ ಜೀವಿಗೆ ಆಗುವುದಿಲ್ಲವೋ ಅಲ್ಲಿಯ ತನಕ ಆತ ಅವನ ಬುದ್ಧಿ ಅಂತಕ್ಕಂಥದ್ದು ಕವಲೊಳದು ಅನೇಕ ರೀತಿಯಲ್ಲಿ ಓಡಾಡ್ತಾ ಇರುತ್ತೆ ಆದ್ದರಿಂದ ಅಂತಹ ಅವ್ಯವಸಾಯಿನ ಅಂತಹ ನಿಶ್ಚಿತ ಬುದ್ಧಿ ಇಲ್ಲದವರಿಗೆ ಆ ಬುದ್ಧಿ ಅಂತಕ್ಕಂಥದ್ದು ಯಾವಾಗಲೂ ಕೂಡ ಚಂಚಲ ಸ್ವಭಾವಗಳೊಂದಾಗಿರುತ್ತೆ ತನ್ನ ಹಿತವನ್ನ ತಾನು ಅರಿಯಲಾರ ತನಗೇನು ಬೇಕು ಅನ್ನೋದೇ ಅವನಿಗೆ ಗೊತ್ತಿಲ್ಲ ಇವತ್ ಹೇಳ್ತಾನೆ ನನಗೆ ಇದಿದ್ರೆ ನನ್ನ ಆತ್ಮಕ್ಕೆ ಸುಖ ನಾಳೆ ನನಗೆ ಅದಿದ್ರೆ ನನಗೆ ಸುಖ ಆಚೆ ನಾಡಿದ್ದು ನನಗೆ ಅದಿದ್ರೆ ಇದು ಸುಖ ಅಂತ ಆದರೆ ನಿಜವಾಗಿ ಅವನಿಗೆ ಬೇಕಾಗಿರುವುದು ಕೇವಲ ಸುಖ ಅಂತ ಮಾತ್ರ ಅವನು ಆಸೆ ಪಡ್ತಾ ಇರೋದು ಸುಖದ ಸಾಧನಗಳಲ್ಲಿ ಅವನಿಗೆ ಗೊತ್ತಿಲ್ಲ ಸುಖವು ಸಾಧನವಿಲ್ಲದೆಯೇ ಸಿಗುತ್ತದೆ ಅಂತ ಸುಖಕ್ಕೆ ಸಾಧನ ಬೇಕಾಗಿಲ್ಲ ಸುಖ ನಮ್ಮ ಸ್ವರೂಪ ನಮ್ಮ ಸ್ವರೂಪ ನಾವು ಹುಡುಕ್ಲೂ ಬೇಕಾಗಿಲ್ಲ ಅದು ಕಳದು ಹೋಗಿದ್ರೆ ಅದೆಲ್ಲಾದರೂ ಕಳೆದು ಹೋಗಿದ್ರೆ ಆಗೋಗ್ರು ಹುಡುಕ್ಬೋದು ಮಾರ್ಕೆಟ್ಗೋ ಇನ್ನೆಲ್ಲಾದರೂ ಹೋಗಿ ಎಲ್ಲಪ್ಪಾ ಸ್ವಲ್ಪ ಬೆಳಕನ್ನು ಬೀರು ನಾನು ಹುಡುಕ್ತೀನಿ ನಿನ್ನೆಲ್ಲ ಹೋಗಿದ್ಯಾ ಅಂತ ಆದರೆ ಅದು ಕಳೆದು ಹೋಗಿಲ್ಲ ನೋಡೋದು ಈಗ ನಿಜವಾಗಿಯೂ ನಾವು ಮಾಡಬೇಕಾಗಿರೋದೇನು ಅಂದ್ರೆ ಆ ಹುಡುಕುವ ಪ್ರಯತ್ನವನ್ನು ಬಿಡಬೇಕಾಗಿದೆ ಆ ಹುಡುಕುವ ಪ್ರಯತ್ನವನ್ನ ಬಿಡುವುದಕ್ಕೆ ದೊಡ್ಡ ಸರ್ಕಸ್ ಈಗ ನಡಿಬೇಕಾಗಿದೆ ಯಾಕೆ ನಾವು ಅನೇಕ ಜನ್ಮಗಳಿಂದ ಒಂದು ಸಂಸ್ಕಾರ ಮಾಡ್ಕೊಂಡು ಇಟ್ಕೊಂಡು ಬಿಟ್ಟಿದ್ವಿ ಏನು ಅಂದ್ರೆ ಒಂದು ಬೇಕು ಒಂದು ಪಡಿಬೇಕು ಅಂದ್ರೆ ಅದಕ್ಕೆ ಕೆಲಸ ಮಾಡ್ಬೇಕು ಒಂದು ಬೇಕು ಒಂದು ಪಡಿಬೇಕು ಅಂದ್ರೆ ಕೆಲಸ ಮಾಡ್ಬೇಕು ಹೌದು ಜಾಗತಿಕ ಒಂದು ಬಾಹ್ಯ ಪ್ರಪಂಚ ನೋಡಿದ್ರೆ ಹಾಗೇ ಸರಿ ಆದರೆ ಇದು ಅಂತಹ ಮಾರ್ಕೆಟ್ನಲ್ಲಿ ಸಿಗುವಂತಹ ವಸ್ತು ಅಲ್ಲ ಮಾರ್ಕೆಟ್ನಲ್ಲಿ ಸಿಗುವ ವಸ್ತು ಆದರೆ ನಾವು ದುಡಿಬೇಕು ಸಂಪಾದನೆ ಮಾಡಬೇಕು ಅವನಿಗೆ ವರ್ತಕನಿಗೆ ದುಡ್ಡು ಕೊಡಬೇಕು ಪಡಿಬೇಕು ಆದರೆ ಇದು ಆ ರೀತಿಯಾಗಿ ಪಡಿತಕ್ಕಂತಹ ವಸ್ತು ಅಲ್ಲ ಇದು ನಮ್ಮ ಒಂದು ಆಲೋಚನಾ ಕ್ರಮವನ್ನು ಬದಲಾಯಿಸುವಂತಹ ಒಂದು ವಿಧಾನದಲ್ಲೇ ಇರತಕ್ಕಂತಹ ಒಂದು ವಿಷಯ ನಾವು ಇಲ್ಲಿಯವರೆಗೆ ಯಾವ ಒಂದು ಆಲೋಚನಾ ಕ್ರಮವನ್ನು ಪ್ರಯತ್ನವನ್ನು ಮಾಡ್ತಾ ಬಂದಿದ್ದೇವೆಯೋ ಆ ಒಂದು ಮೂಲ ಸಂಸ್ಕಾರವನ್ನೇ ಬದಲಾಯಿಸುವಂತಹ ಮಹಾನ್ ಹೋರಾಟ ಈ ಆಧ್ಯಾತ್ಮಿಕ ಜೀವನ ಅಂತಕ್ಕಂಥದ್ದು ನಮ್ಮ ಆ ಆಲೋಚನೆಯನ್ನು ಬದಲಾಯಿಸತಕ್ಕಂತಹ ಹೋರಾಟ ಹಾಗೆ ಮಾಡಿದಾಗ ನಾವು ನಿಜವಾಗಿಯೂ ನಮ್ಮಲ್ಲೇ ಇರ್ತಕ್ಕಂತಹ ನಮ್ಮ ಸ್ವರೂಪವೇ ಆಗಿರತಕ್ಕಂತಹ ಆ ಆನಂದ ನಿಧಿಯನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯ ಹೇಗೆ ಈಗ ಒಬ್ಬನ ಬಳಿಯಲ್ಲಿ ಯಾರೋ ಹೇಳಿರ್ತಾರೆ ಜಾತಕ ತೋರಿಸಿ ನೋಡ್ರಿ ನಿಮಗೆ ಒಂದು ಸ್ವಲ್ಪ ದೇವಸ್ಥರಲ್ಲೇ ತುಂಬ ನೀವು ಶ್ರೀಮಂತರಾಗಿರ್ಲಿಕ್ಕೆ ಇದ್ದೀರಾ ಹಾಗೆ ಹೀಗೆ ಅಂತ ಸರಿ ಆತ ಏನು ಮಾಡ್ತಾನೆ ಸ್ವಲ್ಪ ದಿವಸ ಆಯಿತು ಏನು ಮಾಡೋದು ಶ್ರೀಮಂತನಾಗಿದ್ದೀನಿ ಏನು ಮಾಡಬೇಕು ಅಂತ ಹೇಳಿಬಿಟ್ಟು ಆತ ಅಲ್ಲಿ ಇಲ್ಲಿ ಇಲ್ಲಿ ಇಲ್ಲಿ ಎಲ್ಲ ಕಡೆ ಅಳಿತಾನೆ ಎಲ್ಲ ಕಡೆ ಅಲ್ಲದು ಎಲ್ಲ ಕಡೆ ಇದು ಮಾಡಿದ್ದಾನೆ ಹೇಗಪ್ಪ ಶ್ರೀಮಂತನಾಗಿದ್ದು ಸ್ವಲ್ಪ ದಿವಸ ಅಂತ ಹೇಳಿದ್ದಾರೆ ಯಾವ ಕಡೆಯಿಂದ ಬರುತ್ತೆ ನೋಡೋಣ ಹಾಗೆ ಹೀಗೆ ಅಂತೆಲ್ಲ ಕಾದ್ಕೊಂಡು ಸುಸ್ತಾಗಿ ಬಳಲಿ ಬೆಂಡಾಗಿ ಆತ ಬಂದು ಒಂದು ದಿವಸ ಏನು ಮಾಡ್ತಾಯಿರ್ತಾನೆ ತನ್ನ ಮನೆಯ ಮುಂದೆ ಯಾವುದೋ ಒಂದು ಗಿಡ ನೆಡಬೇಕು ಅಂಥೇಳಿ ಅಗಿಲಿಕ್ಕೆ ಶುರು ಮಾಡ್ತಾನೆ ಅಗಿಲಿಕ್ಕೆ ಶುರು ಮಾಡಿದಾಗ ಸ್ವಲ್ಪ ಹೊತ್ತಮೇಲೆ ಠಣ್ಣಂತ ಏನೋ ಒಂದು ಶಬ್ದ ಆಗುತ್ತೆ ಸ್ವಲ್ಪ ಹೊತ್ತಮೇಲೆ ಒಂದು ಎರಡು ಅಡಿಗೆನೇ ಠಣ್ಣಂತ ಒಂದು ಶಬ್ದ ಆಗುತ್ತೆ ಏನಪ್ಪ ಇದು ಠಣ್ಣಂತ ಶಬ್ದ ಆಯ್ತಲ್ಲ ಅಂತ ತೆಗೆದು ನೋಡಿದರೆ ಅವನ ಮನೆಯ ಮುಂದುಗಡೆನೆ ನಿಜ್ರದ ನಿಧಿ ಇತ್ತು ಹಾಗೆಯೇ ಎಲ್ಲ ಪ್ರಯತ್ನ ಮಾಡಿ ಆ ಹಕ್ಕಿ ಶ್ರೀರಾಮಕೃಷ್ಣ ಹೇಳಿದ ಹಾಗೆ ಹಡಗಿನ ಮೇಲೆ ಬಂದು ಕೂತ್ಕೊಂಡ್ಬಿಟ್ಟಿದೆ ಈಗ ಅದಕ್ಕೆ ದಡ ಸೇರಬೇಕು ಅಂತ ಆಸೆ ಆಚೆ ಹೋಯ್ತು ಓ ಮೈಲಿಗಟ್ಲೆ ಹೋಯ್ತು ಎಲ್ಲಿ ಹೋದರೂ ನೆಲವೇ ಕಾಣಿಸ್ತಾಯ್ತು ವಾಪಸ್ ಬಂದು ಆ ಇದ್ರ ಮೇಲೆ ಕೂತ್ಕೊಡ್ತು ಪುನಃ ಈ ಕಡೆ ಹೋಯ್ತು ಇಲ್ಲೊಂದಿಷ್ಟು ಮೈಲಿಗಟ್ಟಲೆ ಹೋದರೂ ಅಲ್ಲೂ ಕೂಡ ಅದಕ್ಕೆ ನೆಲ ಸಿಗ್ತಾಯಿಲ್ಲ ಬಂದು ಕೂತ್ಕೊಳ್ತು ಪುನಃ ಈ ದಿಕ್ಕಾಗ ಹೋಯ್ತು ಒಂದಿಷ್ಟು ಮೈಲಿಗಟ್ಲೆ ಹೋದರೂ ಕೂಡ ಅಲ್ಲೂ ಏನೂ ಸಿಕ್ಕಿಲ್ಲ ಅಲ್ಲಿ ಎಲ್ಲ ಕಡೆ ಪ್ರಯತ್ನ ಪಟ್ಟ ಮೇಲೆ ಅವನು ಸುಸ್ತಾಗಿ ಇಲ್ಲಿ ಬಂದು ಕೂತ್ಕೊಡ್ತು ಹಬ್ಬ ಈಗ ಎಷ್ಟು ನಿಶ್ಚಿಂತೆಯಾಗಿದೆ ಅಂತ ಯಾಕೆ ಆ ದೋಣಿಯೇ ನೆಲವನ್ನು ಸೇರಿಸುತ್ತೆ ಹಾಗೆ ನಾವು ಸರಿಯಾದ ದಿಸೆಯಲ್ಲಿ ಆಲೋಚನೆ ಸರಿಯಾದ ದಿಸೆಯಲ್ಲಿ ಪ್ರಯತ್ನ ಮಾಡಲಿಕ್ಕೇ ನಮಗೆ ಈ ಗುರುಗಳ ಅವಶ್ಯಕತೆ ಇರತಕ್ಕಂಥದ್ದು ಇಂತಹ ಉಪದೇಶದ ಅವಶ್ಯಕತೆ ಇರತಕ್ಕಂಥದ್ದು ನಾವು ಹುಡ್ತ ಹುಡುಕ್ತಕ್ಕಂತಹ ಒಂದು ವಸ್ತು ಅದನ್ನು ಹೇಗೆ ಪಡಿತಕ್ಕಂಥದ್ದು ಹೇಗೆ ಆಲೋಚನೆ ಮಾಡ್ತಕ್ಕಂಥದ್ದು ಅದರ ಸ್ವರೂಪ ಏನು ಅನ್ನೋದನ್ನು ನಮಗೆ ಪರಿಪರಿಯಾಗಿ ಇಲ್ಲಿ ಇಂತಹ ಗ್ರಂಥಗಳಲ್ಲಿ ನಮಗೆ ಸಿಗ್ತದೆ ಹೀಗೆ ಹೇಳಿ ಆತ ಮುನ್ ನಂತರ ಒಂದು ಬೈಲಿಕ್ಕೆ ಶುರು ಮಾಡ್ತಾನೆ ಗುರುವಾದಂತಹ ಪರಮಾತ್ಮ ಈಗ ಬೈಲಿಕೆ ಶುರು ಮಾಡ್ತಾನೆ ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತಿ ಅವಿಪಶ್ಚಿತ್ತ वेदवादरता नस्ती वादिन काम स्वर्गपरा जन्मकर्मफल क्रिया विशेष बहुलां भोगगति भोगप्रसक्तापहृतचेत व्यवसायत्ध न विधीये सेह ಈ ಬುದ್ಧಿ ಅಂತಕ್ಕಂಥದ್ದು ಹಿಂದಿನ ಮಂತ್ರದಲ್ಲಿ ಏನು ಹೇಳ್ದ ಅಂದರೆ ಸಾಮಾನ್ಯರಾದವರ ಬುದ್ಧಿ ಹಲವಾರು ವಿಧದಲ್ಲಿ ಕವದೊಡೆದು ಓಡಾಡ್ತಾ ಇರುತ್ತೆ ಗಾಬರಿಗೊಂಡಂತಹ ಇಲಿಯೋ ಮೊಲವೋ ಆ ರೀತಿಯಲ್ಲಿ ಓಡಾಡ್ತಾ ಇರುತ್ತೆ ಈ ನಮ್ಮ ಮನಸ್ಸು ಈ ಬುದ್ಧಿ ಅಂತಕ್ಕಂಥದ್ದು ವಿಷಯವಸ್ತುಗಳ ಹಿಂದೆ ಆದರೆ ಈ ಬುದ್ಧಿ ಅಂತಕ್ಕಂಥದ್ದು ಯಾವಾಗ ಸ್ಥಿರವಾಗಿ ಇರ್ತದೆ ಹೇಗೆ ಅನ್ನೋದನ್ನು यह मंत्री भगवंत हेतर नमें को वेद विषय के लिए बनु वेद आता वेदान वेदा भाग कर्मकांड अदान निंदा प्रश्नमतीमीजी हिंदे भगवंत वेद स्वरूप ವೇದವೇ ನನ್ನ ಶರೀರ ಅಂತ ನೀವು ಯಾವುದೋ ಒಂದು ತರಗತಿಯಲ್ಲಿ ಹೇಳಿದ ಹಾಗೆ ನೆನಪು ಹೌದೌದು ಹಾಗಿದ್ದ ಮೇಲೆ ಇಷ್ಟು ಹೇಳಿದ ಮೇಲೆ ಈಗ ನೀವೇನು ಹೇಳ್ತಾ ಇದ್ದೀರಾ ಭಗವಂತ ವೇದದ ಒಂದು ಭಾಗವಾದಂತಹ ಕರ್ಮಕಾಂಡವನ್ನು ನಿಂದಿಸ್ತಾ ಇದ್ದಾನೆ ಅಂತ ಅವನು ಹೇಗೆ ನಿಂದಿಸ್ಲಿಕ್ಕೆ ಸಾಧ್ಯ ಆಗ ಅವನೇ ವಿರುದ್ಧ ಹೊಡೆದಂಗೆ ಆಗಲಿಲ್ವ ಭಗವಂತನ ಮಾತಿನಲ್ಲಿ ಒಂದೊಂದು ಸಮಯದಲ್ಲಿ ಒಂದೊಂದು ಬಂತು ಅಂದರೆ ಇಡೀ ಭವದ್ಗೀತೆಯನ್ನು ತೆಗೆದುಕೊಂಡೋಗಿ ಮೋರಲ್ಲಿ ಬಿಸಾಕ್ತೀನಿ ಅಂತ ಹೇಳ್ತಿರೋದು ಯಾಕೆ ಯಾವ ಮಾತುಗಳಲ್ಲಿ ವಿರುದ್ಧತೆ ಅಥವಾ ವೈರುಧ್ಯ ಕಂಡು ಆ ಮಾತು ಗ್ರಹಿಸಲು ಯೋಗ್ಯವಲ್ಲ ಸಾಮಾನ್ಯವಾದಂಥ ಲಾಜಿಕ್ ಸಾಮಾನ್ಯ ಲಾಜಿಕ್ ಲೌಕಿಕವಾದಂತಹ ಒಂದು ನ್ಯಾಯ ಆಗ ಅದಕ್ಕೊಂದು ನ್ಯಾಯ ಇದೆ ಏನಪ್ಪಾ ಅಂದರೆ ನಹಿ ನಿಂದ್ಯಾ ನ್ಯಾಯ ಅಂತ ಅದನ್ನು ಮೀಮಾಂಸಕರೇ ಹೇಳ್ತಾರೆ ನಹಿ ನಿಂದ ನ್ಯಾಯ ಅಂದರೆ ನಿಂದೆ ಮಾಡ್ತಕ್ಕಂಥದ್ದು ಯಾವ ಸಭ್ಯರು ವಿವೇಕಿಗಳು ಜ್ಞಾನಿಗಳು ಯಾವುದನ್ನಾದರೂ ಕುರಿತು ನಿಂದೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಅವರ ವಿಷಯ ಅವರ ಉದ್ದೇಶ ಆ ವಸ್ತುವನ್ನು ನಿಂದೆ ಮಾಡುವುದಲ್ಲ ಹಾಗಿದ್ರೆ ಬೇರೆ ಯಾವುದನ್ನು ಸ್ತೋತ್ರ ಮಾಡುವುದಕ್ಕೆ ನೋಡಿ ಹೇಗಿದೆ ಅತ್ತೆ ತನ್ನ ಮಗಳನ್ನ ಕರೆದು ಚೆನ್ನಾಗಿ ಬೈತಾ ಇದ್ದಾಳೆ ಅಂದರೆ ಮಗಳಗ್ ಬೈಯೋದಲ್ಲ ಸೊಸೆಗೆ ಪಾಠ ಕಾಣಿಸ್ತಾಳೆ ಉದ್ದೇಶ ಬೇರೆ ಇದು ಹಾಗೆ ಇಲ್ಲಿ ಕರ್ಮಕಾಂಡವನ್ನು ಆತ ನಿಂದೆಯ ಉದ್ದೇಶದಿಂದ ನಿಂದಿಸ್ತಾ ಇಲ್ಲ ಅದು ರಾಗಿಗಳ ಸ್ವಯಂ ಪ್ರೇರಿತವಾದುದು ವೇದ ನೋಡಿ ವೇದ ಯಾರಿಗೂ ಏನೂ ಮಾಡಬೇಕು ಏನೂ ಮಾಡುವುದಿಲ್ಲ ಅಂತ ಹೇಳುವುದಿಲ್ಲ ವೇದ ವೇದ ಯಾವತ್ತೂ ಕೂಡ ಗೃಹಸ್ಥ ಜೀವನವನ್ನು ನಡೆಸಬೇಕು ಅಂತ ಹೇಳುವುದಿಲ್ಲ ನೋಡಿ ನಿಮಗೆ ಬಾಂಬ್ ಹಾಕ್ತಾ ನಾನು ಬಾಂಬ್ ಬೇಕಿರಿ ನೀವು ಆರ್ಗ್ಯೂ ಮಾಡ್ಬೋದು ನನ್ನ ಜೊತೆಗೆ ತಯಾರಿದ್ದೀನಿ ನಾನು ಆದರೆ ಏನು ಮಾಡ್ತಾ ಇದೆ ಈ ವೇದ ಅಂತಕ್ಕಂಥದ್ದು ಅದಾಗಲೇ ರಾಗ ಇರ್ತಕ್ಕಂತಹ ಅದಾಗದೇ ಮನಲ್ ಮನದಲ್ಲಿ ಅನೇಕ ಬಯಕೆಗಳು ಇರ್ತಕ್ಕಂತಹ ಆ ಮನಸ್ಸನ್ನು ಧರ್ಮ ಕಾರ್ಯದಲ್ಲಿ ಅದನ್ನು ಸ್ಥಿರವಾಗಿ ನೆಲೆಗೊಳಿಸಿ ಹಂತ ಹಂತವಾಗಿ ಹಂತ ಹಂತವಾಗಿ ಆ ಮನಸ್ಸನ್ನು ಶುದ್ಧಿಗೊಳಿಸ್ತಾ ಶುದ್ಧಿಗೊಳಿಸ್ತಾ ಅತ್ಯುತ್ತಮವಾದಂತಹ ಸರ್ವಸಂಗ ಪರಿತ್ಯಾಗಕ್ಕೆ ತಯಾರು ಮಾಡ್ತಾ ಇರುವುದು ವೇದದ ಉದ್ದೇಶ ನೋಡಿ ಇದು ಅರ್ಥ ಆಗಬೇಕಾದ್ರೆ ಅರ್ಥ ಆಗಬೇಕಾದ್ರೆ ಅದಕ್ಕೆ ಆ ಮೀಮಾಂಸ ಮಾಡಬೇಕು ಏನು ಮೀಮಾಂಸ ಅಂದರೆ ಪೂಜ್ಯವಾದಂತಹ ವಿಚಾರ ಮಾಡಬೇಕು ಪೂಜ್ಯವಾದಂತಹ ವಿಚಾರಕ್ಕೆ ಮೀಮಾಂಸಾ ಅಂತ ಹೆಸರು ವಿಚಾರ ವಿಚಾರ ಮಾಡಬೇಕು ಇದು ಏನನ್ನು ಹೇಳಲಿಕ್ಕೆ ಹೊರಟಿದೆ ಇದರ ಉದ್ದೇಶ ಏನು ಯಾವುದೇ ತಾಯಿ ತನ್ನ ಮಗುವನ್ನು ಬಂಧನದಲ್ಲಿ ಇಡ್ಲಿಕ್ಕೆ ಇಷ್ಟಪಡುತ್ತ ಯಾವುದೇ ತಾಯಿ ತನ್ನ ಮಗುವನ್ನ ಕಷ್ಟಕ್ಕೆ ಗುರಿಪಡಿಸ್ಲಿಕ್ಕೆ ಇಷ್ಟಪಡ್ತಾಳ ಆದ್ದರಿಂದ ವೇದಗಳು ಕೂಡ ಸಂಸಾರದ ಬಗ್ಗೆ ಹೇಳುವುದಿಲ್ಲ ಸಂಸಾರವನ್ನು ಕುರಿತು ಉಪದೇಶ ಮಾಡುವುದಿಲ್ಲ ಅದರ ಉದ್ದೇಶ ಬೇರೆ ಅದರ ಉದ್ದೇಶ ಬೇರೆ ನಾನು ಮುಂದೆ ಹೇಳ್ತೀನಿ ಈಗ ಭಾಗವತದಲ್ಲಿ ಕೃಷ್ಣನೇ ತನ್ನ ಬಾಯಿಯಲ್ಲಿ ಉದ್ದವನಿಗೆ ಹೇಳ್ತಾನೆ ವೇದದ ಉದ್ದೇಶ ಏನು ಅಂತ ಹಾಗೆ ಇಲ್ಲಿ ಇಲ್ಲಿ ಕೃಷ್ಣ ಹೇಳ್ತಾ ಇರತಕ್ಕಂಥದ್ದು ಏನು ಅಂದರೆ ಈ ಕರ್ಮಕಾಂಡದಲ್ಲಿ ವೇದ ಅಂತಕ್ಕಂಥದ್ದು ಸಾಮಾನ್ಯವಾಗಿ ನಾವು ಎರಡು ಭಾಗವಾಗಿ ಮೂರು ಭಾಗವಾಗಿ ಉಂಗರಿಸ್ಬೋದು ಒಂದು ಕರ್ಮಕಾಂಡ ಇನ್ನೊಂದು ಉಪಾಸನಾಕಾಂಡ ಇನ್ನೊಂದು ಜ್ಞಾನಕಾಂಡ ಅಂತ ಕರ್ಮಕಾಂಡದಲ್ಲಿ ಏನು ಅಂತ ಹೇಳಿದ್ರೆ ಯಾರಿಗೆ ಅನೇಕ ಬಯಕೆಗಳಿದೆಯೋ ನನಗೆ ಪತ್ನಿ ಬೇಕು ನನಗೆ ಪುತ್ರ ಬೇಕು ನನಗೆ ಸ್ವರ್ಗ ಬೇಕು ನನಗೆ ಪಶುಗಳು ಬೇಕು ನನಗೆ ಕೀರ್ತಿ ಬೇಕು ನನಗೆ ಬ್ರಹ್ಮವರ್ಚಸ್ಸು ಬೇಕು ಈ ರೀತಿಯಾದ ಅನೇಕ ಅನಂತವಾದಂತಹ ಬಯಕೆಗಳನ್ನ ಹೇಗೆ ಪಡೆಯಬಹುದು ಯಜ್ಞದ ಮೂಲಕ ಹೇಗೆ ಪಡೆಯಬಹುದು ಅದಕ್ಕೆ ವಿಧಿವಿಧಾನಗಳನ್ನೆಲ್ಲ ಅಲ್ಲಿ ಹೇಳ್ಬಿಟ್ಟಿದ್ದಾರೆ ಸಾಮಾನ್ಯವಾಗಿ ಈ ವೇದವನ್ನು ನಾವು ಮಂತ್ರ ಬ್ರಾಹ್ಮಣ ಈ ಭಾಗವಾಗಿ ಮಂತ್ರ ಮತ್ತು ಬ್ರಾಹ್ಮಣ ಇದೆರಡಕ್ಕೆ ನಾವು ಏನು ಹೇಳ್ತೇವೆ ವೇದ ಅಂತ ಹೇಳ್ತೇವೆ ಮೀಮಾಂಸಕರು ವೇದವನ್ನು ಹೇಳುವುದು ಮಂತ್ರ ಮತ್ತು ಬ್ರಾಹ್ಮಣಗಳ ಸಮೂಹವೇ ವೇದ ಅಂತ ಏನಪ್ಪ ಇದು ಅಂತ ಹೇಳಿದ್ರೆ ಮಂತ್ರ ಅಂದರೆ ಕೆಲವೊಂದು ದೇವತೆಗಳನ್ನು ಉದ್ದೇಶಿಸಿ ಇರ್ತಕ್ಕಂತಹ ಸ್ತೋತ್ರಗಳು ಒಂದು ಯಾವುದೇ ಯಜ್ಞ ತೆಗೆದುಕೊಂಡರೆ ಅದರಲ್ಲಿ ಹಲವಾರು ಮಂತ್ರಗಳನ್ನು ಉಪಯೋಗಿಸ್ತಾರೆ ಒಂದು ಕೆಲಸ ಒಂದು ಯೋ ಒಂದು ಯಜ್ಞದಲ್ಲಿ ಆಹುತಿಯನ್ನು ನೀಡುವುದಾಗಲಿ ಅಥವಾ ಅದರ ಅಂಗಗಳಾದಂತಹ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ನಾನು ಅಗ್ನಿಹೋತ್ರಕ್ಕೆ ಆತ ಹಾಲನ್ನು ಬಳಸಬೇಕು ಅಗ್ನಿಯಲ್ಲಿ ಹಾಲನ್ನು ಹಾಕಬೇಕು ಕ್ಷೀರವನ್ನು ಆ ಕ್ಷೀರವನ್ನು ಸುಮ್ಮನೆ ಹಸುವಿನ ಹಾರು ಅಥವಾ ಡೈರಿಗೆ ಹೋಗಿ ಹಾಲು ತಗೊಂಬಂದ್ರೆ ಆಗೋದಿಲ್ಲ ಹೋಯ್ತು ಹೋಯ್ತು ಅಗ್ನಿಹೋತ್ರ ಮಾಡ್ಲಿಕ್ಕಾಗ ಹಸು ಇಟ್ಕೋಬೇಕಮ್ಮ ಹಸು ಇಟ್ಕೋಬೇಕು ಕರುನು ಇಟ್ಕೋಬೇಕು ಯಾಕೆ ಅಂದರೆ ಅದಕ್ಕೊಂದು ವಿಧಾನ ಇದೆ ಅದೇನು ಅಂದರೆ ಆ ಪಲಾಶವೃಕ್ಷದ ಒಂದು ಗೆಲ್ಲು ಅದನ್ನಾತ ಇಷೇತ್ವರ್ಜೇತ್ವ ಅಂತ ಹೇಳಿ ಒಂದು ಮಂತ್ರ ಹೇಳಿ ಕಟ್ ಮಾಡ್ತಾನೆ ಆ ಗೆಲ್ಲ ಏನಕ್ಕೆ ಉಪಯೋಗಿಸ್ತಾನೆ ಅಂದರೆ ಹಾಲನ್ನು ಕುಡಿದ ಮೇಲೆ ಕರು ಅದನ್ನು ಆತ ನಿವಾರಿಸಲಿಕ್ಕೆ ಆ ಗೆಲ್ಲನ್ನು ಉಪಯೋಗಿಸ್ಬೇಕು ಅದೇ ಗೆಲ್ಲನ್ನು ಉಪಯೋಗಿಸ್ಬೇಕು ಅದನ್ನು ನಿವಾರಿಸಬೇಕಾದ್ರೂ ಒಂದು ಮಂತ್ರ ಇದೆ ಸುಮ್ಮನೆ ಸುಮ್ಮನೆ ಹೀಗೆ ಹೊಡೆಯೋಂಗಿಲ್ಲ ಅದು ನೋಡಿ ಎಷ್ಟು ಕಷ್ಟ ಇದೆ ಅಂತ ಅದನ್ನೇ ಮುಂದೆ ಅವನು ಹೇಳ್ತಾ ಇದ್ದಾನೆ ನಾಲ್ಕನೇ ಲೈನ್ನಲ್ಲಿ ಕ್ರಿಯಾ ವಿಶೇಷ ಬಹುಲಾಂ ವಿಶೇಷವಾದಂತಾ ಅನೇಕ ಕ್ರಿಯೆಗಳಿದೆಯಂತೆ ಈ ಯಜ್ಞ ಅಂತಕ್ಕಂಥದ್ದು ಒಂದು ಯಜ್ಞ ಸಾಂಗವಾಗಿ ನೆರವೇರಬೇಕಾದ್ರೆ ಪಾಪ ಯಜಮಾನ ಅಂತಕ್ಕಂಥವನು ಅರ್ಧ ಅದರಲ್ಲಿ ಅವನು ಶ್ರಮ ಎಲ್ಲ ಹೊರಟೋಗಿರುತ್ತೆ ಅವನು ಅರ್ಧ ಆಯುಸಲ್ಲೇ ಹೊರಟೋಗ್ಬಿಡುತ್ತ ಅರ್ಧ ಶಕ್ತಿಯಲ್ಲೇ ಹೊರಟೋಗ್ಬಿಡುತ್ತೆ ಅನೇಕ ಕೆಲಸ ಅವನ ಪತ್ನಿಯೇ ಮಾಡಬೇಕು ಅವನು ಮಾಡೋಂಗಿಲ್ಲ ಈಗ ಚೆರು ಮಾಡಬೇಕು ಚೆರು ಆ ಚೆರು ಮಾಡಬೇಕಾದ್ರೆ ಯಜಮಾನನ ಪತ್ನಿ ಇರ್ತಾಳಲ್ಲ ಅವಳಿಗೆ ಕೆಲಸ ಏನು ಅಂದರೆ ಚೆರುವನ್ನು ಅಕ್ಕಿ ತಂಡುಲವನ್ನು ಕುಟ್ತಕ್ಕಂಥದ್ದು ಅಥವಾ ಕೆಲವೊಂದು ವಿಧಾನದಲ್ಲಿ ನಖ ವಿಧಾನ ಮಾಡಬೇಕು ಉಗುರು ಇರ್ತಲ್ಲ ಕೈ ಉಗುರು ಅದರಲ್ಲಿ ಬಿಡಿಸ್ಬೇಕು ಹಿಂಗೆ ಬಡಿಯಂಗಿಲ್ಲ ಮಿಕ್ಸಿಗೆ ಹಿಂಗೆ ಹಾಕೋಂಗಿಲ್ಲ ಹೋಯ್ತು ಅದಕ್ಕೆ ಹೇಳ್ತಾರೆ ತುಂಬ ಕಷ್ಟ ಅದು ತುಂಬ ಕಷ್ಟ ಅದಕ್ಕೋಸ್ಕರ ಅದು ಅಪೂರ್ವವಾದಂತಹ ಫಲವನ್ನು ಕೊಡ್ತಿತ್ತು ಆಗಿನ ಕಾಲದ ಅಷ್ಟು ಶ್ರಮ ಇರ್ತಿತ್ತು ಅದಕ್ಕೆ ಒಂದೊಂದು ಕೆಲಸದಿಂದ ಕೂಡ ಒಂದೊಂದು ಅಪೂರ್ವ ಅಂತ ಹೇಳಿ ಅದು ಉತ್ಪತ್ತಿ ಆಗ್ತಾ ಇತ್ತು ನಿಜವಾಗಿಯೂ ಆ ಸೋಮಯಾಗವನ್ನ ಅನೇಕ ವರ್ಷ ಮಾಡಿದವರ ಅಗ್ನಿಹೋತ್ರವನ್ನು ಅನೇಕ ವರ್ಷ ಮಾಡಿದವರ ಮುಖ ನೋಡಿದ್ವಿ ವರ್ಚಸ್ ಆ ಬ್ರಹ್ಮ ವರ್ಚಸ್ ಅಂತಕ್ಕಂಥದ್ದು ಹಾಗೆ ಅನೇಕ ಕ್ರಿಯಾಕಲಾಪಗಳು ಅದರಲ್ಲಿ ಇರ್ತದೆ ಇದಕ್ಕೆ ಆ ಮಂತ್ರವನ್ನು ಹೇಳಿ ಹೇಳಿ ಹೇಳಿ ಆ ಪ್ರತಿಯೊಂದು ಇದನ್ನು ಮಾಡ್ತಾರೆ ಅಕ್ಕಿ ಕುತೋಗ ಮಂತ್ರ ಹೇಳಬೇಕು ಆ ಕೊನೆಗೆ ಆತ ಈ ವಾಜಪೇಯಕ್ಕೆ ಸೋಮಲತ ತರಬೇಕು ಅವನು ಅದೇ ಬಣ್ಣ ಇರ್ತಕ್ಕಂತಹ ಒಂದು ಕಣ್ಣು ಕೆಂಪು ಇರ್ತಕ್ಕಂತಹ ಒಂದು ಹಸು ಪಿಂಗಾಕ್ಷ ಅರುಣಯ ಅಂತಲೇ ಆ ಮಂತ್ರ ಅರುಣ ಬಣ್ಣದ ಅರುಣ ಬಣ್ಣದ ಪಿಂಗಾಕ್ಷ ಪಿಂಗಲ ಅಕ್ಷ ಕೆಂಪಾಗಿರ್ತಕ್ಕಂತಹ ಆ ಹಸುವನ್ನ ಆತ ಸೋಮಲತೆ ಯಾರು ಇಟ್ಕೊಂಡಿರ್ತಾನೋ ಅವನು ಮಾಡಬೇಕು ಇವನಿಗೆ ಕೊಡ್ತಾನೆ ಅದೇ ವಿಕ್ರಯ ಬಾರ್ಟರ್ ಅವನು ಮಾಡಿದಾಗ ಅವನು ಸೋಮಲತೆ ಕೊಡ್ತಾನೆ ಸೋಮಲತೆ ಎಷ್ಟು ಪ್ರೀಶಿಯಸ್ ಅಂದ್ರೆ ಎಲ್ಲೂ ಈಗ ಈಗ ಬಿಡಿ ಸೋಮಲತೆಯನ್ನ ಇನ್ನೊಂದು ವೇದದಲ್ಲೇ ಇದೆ ಒಂದು ವೇಳೆ ಆತ ಯಾವುದೇ ಕ್ರಯಕ್ಕೆ ಸೋಮಲತೆ ಕೊಡ್ಲಿಕ್ಕೆ ಒಪ್ಲಿಲ್ಲ ಅಂದ್ರೆ ಆತನಿಗೆ ಹೊಡೆದು ಬಿಟ್ಟು ಸೋಮಲತೆ ತರಬಹುದು ಅಂತ ಇದೂ ಕೂಡ ವೇದದಲ್ಲಿದೆ ಇದೂ ಕೂಡ ಇದೆ ಅಂದರೆ ಅಷ್ಟು ಪ್ರಾಶಸ್ತ್ಯ ಸೋಮಲತೆಗೆ ಸೋಮ ರಾಜ ಅಂತ ಅಲ್ಲಿ ಸ್ಕೃತಿ ಬರುತ್ತೆ ವೇದದಲ್ಲಿ ಇದು ಬಿಡಿ ಇದು ಹೇಳಲಿಕ್ಕೆ ಹೊರಟೆ ಅದು ಮುಗಿಯೋದೇ ಇಲ್ಲ ವೇದದಷ್ಟೇ ವಿಸ್ತಾರ ಇದೆ ಬ್ರಾಹ್ಮಣ ಅಂದರೆ ಈ ಯಜ್ಞದಲ್ಲಿ ಯಾವ ಯಾವ ಕರ್ಮಗಳನ್ನು ಹೇಗೆ ಹೇಗೆ ಮಾಡಬೇಕು ಈ ಮಂತ್ರವನ್ನು ಯಾವ ಕೆಲಸಕ್ಕೆ ವಿನಿಯೋಗಿಸ್ಬೇಕು ಆ ಮಂತ್ರವನ್ನು ಯಾವ ಕೆಲಸಕ್ಕೆ ವಿನಿಯೋಗಿಸ್ಬೇಕು ಅಂತ ಹೇಳ್ತಕ್ಕಂಥದ್ದೇ ಬ್ರಾಹ್ಮಣ ಭಾಗದ ಕೆಲಸ ಪ್ರತಿಯೊಂದು ವೇದಕ್ಕೂ ಋಗ್ವೇದ ಯಜುರ್ವೇದ ಸಾಂವೇದ ಅಥರ್ವೇದ ಪ್ರತಿಯೊಂದು ವೇದಕ್ಕೂ ಕೂಡ ಈ ಮಂತ್ರ ಮತ್ತು ಬ್ರಾಹ್ಮಣ ಅಂತಕ್ಕಂತಹ ಭಾಗಗಳು ಇದ್ದೇ ಇರ್ತದೆ ಇನ್ನು ಉಪಾಸನಾ ಖಂಡಕ್ಕೆ ಬಂದ್ರೆ ಕರ್ಮ ಬಿಟ್ಟು ಹಾಕೋಣ ಉಪಾಸನಾ ಖಂಡಕ್ಕೆ ಬಂದ್ರೆ ಅಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ಕೇವಲ ಮನಸ್ಸಿನಿಂದಲೇ ಆತ ಯಜ್ಞವನ್ನು ಮಾಡ್ತಾನೆ ಯಾವ ಹೊರಗಿನ ಪರಿಕರಗಳನ್ನು ಆತ ಇಟ್ಟುಕೊಳ್ಳದೆ ಆ ಇಲ್ಲೇ ತಂಕ ಅವನು ಬದುಕಿದ್ರು ಈಗ ಅನೇಕ ವರ್ಷ ಅವನು ಮಾಡ್ಕೊಂಡು ಬಂದಲ್ಲ ಈ ಯಜ್ಞದ ಕಾರ್ಯಗಳನ್ನ ಅದನ್ನು ಆತ ಮನ್ಸಿನಲ್ಲೇ ಮಾಡ್ಕೊಂಡು ಬರ್ತಾನೆ ಮನ್ಸಿನಲ್ಲೇ ಚಯನ ಅಗ್ನಿ ಚಯನ ಮಾಡ್ಬೇಕು ಮ್ಯಾಜ್ಸಿಕ್ ಹಚ್ಚೋಗಿಲ್ಲ ಅಗ್ನಿ ಚಯನ ಅಂದರೆ ಉತ್ತರಾರಣಿ ಅಧರಾರಣಿ ಅಂತ ಎರಡು ಹೀಗೆ ಅದನ್ನು ಸ್ತೋತ್ರ ಮಾಡ್ತಾ ಯಜಮಾನ ಪತ್ನಿ ಮತ್ತು ಯಜಮಾನ ಇಬ್ರು ಹೀಗೆ ಇಟ್ಕೊಂಡು ಕುಡಿತಾರೆ ನೀವೊಂದು ಸಣ್ಣ ಅದರದ್ದೊಂದು ಫೋಟೋ ಬೇಕು ಅಂದರೆ ನಮ್ಮ ರಿಂಗ್ಸೆಯಲ್ಲಿ ಕೆಳಗಡೆ ಮ್ಯೂಸಿಯಂ ಇದೆ ಆ ಮ್ಯೂಸಿಯಂನಲ್ಲಿ ಸಣ್ಣ ಯಜ್ಞದ ಒಂದು ಮ್ಯೂಸಿಯಂ ಇದೆ ಅಲ್ಲಿ ನೋಡ್ಬೋದು ಅದ್ರ ಕೆಲವು ಫೋಟೋಸ್ ಅಲ್ಲ ತುಂಬಾ ಹಿಂದೆ ಸ್ವಾಮಿ ಹರ್ಷಾನಂದರಿದ್ದಾಗ ಆ ಅಗ್ನಿಹೋತ್ರವನ್ನ ಮತ್ತೆ ದರ್ಶಪೂರ್ಣ ಮಾಸವನ್ನ ಯಾರು ಆಚರಿಸ್ತಾ ಇದ್ರೋ ಅವರ ಬಳಿಯಲ್ಲೇ ಅವರ ಇದರಲ್ಲೇ ಫೋಟೋ ತೆಗೆಸಿ ಅದನ್ನೆಲ್ಲ ಹಾಕಿಸಿ ಇಟ್ಟಿದ್ದೀವಿ ಅಲ್ಲಿ ಸೊ ಹೀಗೆ ಅಲ್ಲಿ ಆ ಒಂದು ಕೆಲವು ಪರಿಕರಗಳು ಕೂಡ ಇದೆ ಅದಕ್ಕೆಲ್ಲ ವಿಚಿತ್ರ ವಿಚಿತ್ರವಾದಂತಹ ಹೆಸರಿದೆ ಹಾಗೆ ಅಂತಹ ಅರಣಿಯಿಂದ ಮಥಿಸಿ ಕಡೆದು ಬೆಂಕಿಯನ್ನು ಉತ್ಪಾದನೆ ಮಾಡಬೇಕು ಅಂತಹ ಬೆಂಕಿಯನ್ನ ಆತ ಯಜಮಾನ ಗೃಹಸ್ಥನಾದವನು ಮದುವೆ ಆದ್ಮೇಲೆ ಇಟ್ಟಿರ್ತಾನಲ್ಲ ಗಾರ್ಹಪತ್ಯ ಅಗ್ನಿ ಆಹವನೀಯ ಅಗ್ನಿ ಮತ್ತೆ ದಾಕ್ಷಿಣಾತ್ಯ ಅಗ್ನಿ ಅಂತ ಮೂರು ಅವನು ಕೊನೆಯಲ್ಲಿ ಸ್ಮಶಾನಕ್ಕೆ ಹೋದಾಗ್ಲೂ ಕೂಡ ಆ ಗಾರ್ಹಪತ್ಯ ಅಗ್ನಿಯೇ ಬರಬೇಕು ಅವನ ಬಾಯಿಗೆಚ್ಚಿಟ್ಟೆ ಇಡಬೇಕಂದ್ರೆ ಅಲ್ಲಿಯೇ ತನಕ ಅದು ಉರಿತಾ ಇರಬೇಕು ಆಹವನೀಯ ಅಂದ್ರೆ ಆಗಾಗ ಆತ ಅಗ್ನಿಹೋತ್ರವನ್ನ ಯಜ್ಞವನ್ನು ಮಾಡುವಾಗ ಗಾರ್ಹಪತ್ಯ ಅಗ್ನಿಯಿಂದ ಅಗ್ನಿಯನ್ನು ಹೋಗಿ ಎಲ್ಲ ಹೊತ್ಸ್ಬೇಕು ಅದನ್ನೇ ಅಗ್ನಾದಾನ ಅಂತ ಕರೀತಾರೆ ಹೀಗೆ ಅನೇಕ ಕ್ರಿಯೆಗಳು ಈ ಯಜ್ಞದಲ್ಲಿ ಬರ್ತದೆ ಈ ಉಪಾಸನಾ ಖಂಡದಲ್ಲಿ ಇದನ್ನೆಲ್ಲವನ್ನು ಆತ ಮನಸ್ಸಲ್ಲೇ ಮಾಡ್ಕೊಂಡು ಮಾಡಿಕೊಂಡು ಕೆಲಸವನ್ನು ಇದು ಮಾಡಿಬಿಡ್ತಾರೆ ಯಾಕಂದರೆ ಏಕ್ ದಮ್ ಮನುಷ್ಯರಿಗೆ ಕೆಲಸ ಬಿಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಅದನ್ನು ಹೇಗೆ ಕಡಿಮೆ ಮಾಡೋದು ಕೆಲಸವನ್ನು ಅದನ್ನು ಅತ್ಯಂತ ಸೈಂಟಿಫಿಕ್ ವೇ ವೈಜ್ಞಾನಿಕವಾಗಿ ನಮ್ಮ ಸಂಪ್ರದಾಯಸ್ಥರು ಅದನ್ನು ಮಾಡಿಟ್ಟಿದ್ದಾರೆ ಆ ಕೆಲಸವನ್ನು ಇಷ್ಟು ವರ್ಷ ಆತ ಮಾಡಿ ಮದುವೆ ಆಗಿ ಒಂದು ಇಪ್ಪತ್ತು ಮೂವತ್ತು ವರ್ಷ ಆತ ಯಜ್ಞ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿರ್ತಾನೆ ಈಗ ಇದ್ದಕ್ಕಿದ್ದ ಹಾಗೆ ನೀನು ಕಾಡಿಗೆ ಹೋಗಿ ತಪಸ್ಸು ಮಾಡು ಅಂದ್ಬಿಟ್ರೆ ಬ್ಲ್ಯಾಂಕ್ ಮೈಂಡ್ ಏನಾಗುತ್ತೆ ಕುಚ್ಚಿಡ್ದೋಗಳು ಆದ್ದರಿಂದ ನೀನು ಕಾಡಿಗೆ ಹೋಗು ಇಲ್ಲಿರುವಂತಹ ಯಾವ ಅಗ್ನಿ ಇದೆಯೋ ನಿನ್ನ ಮಗನಿಗೆ ಕೊಡು ಬೇಕಿದ್ರೆ ನಿನ್ನ ಪತ್ನಿಯನ್ನು ಅಲ್ಲೇ ಇಡು ನೀನು ಕಾಡಿಗೆ ಹೋಗಿ ಏನು ಮಾಡಬೇಕು ನೀನು ಮಾಡ್ತಕ್ಕಂತಹ ಯಾವ ಒಂದು ಯಜ್ಞದ ಕ್ರಿಯೆಗಳಿತ್ತು ಅದನ್ನೇ ಉಪಾಸನೆ ಮಾಡು ಆ ನೀನು ಯೂಪಕ್ಕೆ ಯಾವ ಒಂದು ಪಶುವನ್ನು ಕಟ್ಟ ಹಾಕ್ತಾ ಇದೆಯೋ ಕಂಬ ಅದನ್ನು ಪಶುವನ್ನು ಕಟ್ಟ ಹಾಕುವಂತಹ ಕಂಬಕ್ಕೆ ಯೂಪ ಅಂತ ಹೇಳ್ತಾರೆ ಯಾವ ಪಶುವನ್ನು ಯಜ್ಞದಲ್ಲಿ ಆತ ಪಶುಬಂಧ ಮಾಡಿ ಅದರ ಒಪೆಯನ್ನೆಲ್ಲ ತೆಗೆದು ಅಗ್ನಿಗೆ ಆತ ಇದು ಮಾಡ್ತಾನಲ್ಲ ಹೋಮ ಮಾಡ್ತಾನಲ್ಲ ಆ ಒಂದು ಇದಕ್ಕೆ ಯೂಪ ಅಂತ ಹೆಸರು ಆ ಯೂಪ ಅದು ಅವನಿಗೆ ಗೊತ್ತಿದೆ ಯೂಪ ಇಷ್ಟು ವರ್ಷ ಅವನ ಜೊತೆಗೆ ಇದ್ದಂತಹ ಒಂದು ವಸ್ತು ಹೀಗಾಗಿ ಆ ಯೂಪವನ್ನೇ ಆದಿತ್ಯ ಪರಮಪುರುಷ ಅನ್ನುವಂತೆ ನೀನು ಭಾವಿಸು ಮೆಡಿಟೇಷನ್ ಮಾಡು ಅಂತ ಅಲ್ಲಿ ಹೇಳ್ಕೊಡ್ತಾರೆ ಉಪಾಸನಾ ಖಂಡದಲ್ಲಿ ಇದೆಲ್ಲ ನಮಗೆ ಹಲವಾರು ಉಪನಿಷತ್ತುಗಳಲ್ಲೂ ಕೂಡ ಗೊತ್ತಾಗುತ್ತೆ ಬೃಹಧಾರಣ್ಯಕ ಉಪನಿಷತ್ ಛಾಂದೋಗ್ಯ ಉಪನಿಷತ್ನಲ್ಲೂ ಕೂಡ ಈ ಥರ ಅನೇಕ ಉಪಾಸನೆಗಳು ನಮಗೆ ಬರ್ತದೆ ಈ ಎಲ್ಲ ಉಪಾಸನೆಗೂ ಕೂಡ ಅದೇ ಈ ಉಪಾಸನೆ ಗುರಿ ಏನು ಅಂದರೆ ಸ್ವರ್ಗ ಕಿರಣ್ಯ ಗರ್ಭ ಮುಕ್ತಿ ಇಲ್ಲ ಮುಕ್ತಿಯಲ್ಲ ಮುಕ್ತಿಗೆ ಏನು ಅಂದರೆ ಅದು ಪರಮಾತ್ಮನ ಎಲ್ಲವನ್ನೂ ಬಿಟ್ಟು ಕೇವಲ ಆ ಕೆಲಸವನ್ನು ಪ್ರತಿಯೊಂದು ಕೂಡ ಪರಮಾತ್ಮನಿಗೆ ಅರ್ಪಿಸಿ ಅವನಲ್ಲೇ ತದೇಕ ಚಿತ್ತವಾದಂತಹ ಮನಸ್ಸನ್ನು ಇಟ್ಟರೆ ಭಕ್ತಿಯೋಗದಲ್ಲಿ ಅಥವಾ ಜ್ಞಾನಯೋಗದಲ್ಲಿ ಎಲ್ಲ ಆಲೋಚನೆಗಳನ್ನು ನಿರ್ವಹಿಸತಕ್ಕಂತಹ ತತ್ವಮಸಿ ಇತ್ಯಾದಿ ವಾಕ್ಯಗಳನ್ನು ಆತ ಮನನ ಮಾಡ್ತಾ ಇದ್ರೆ ನಿಧಿಧ್ಯ ಮಾಡ್ತಾ ಇದ್ರೆ ಅದರಿಂದ ಒಂದು ವೃತ್ತಿ ಉತ್ಪಾದನೆ ಉತ್ಪಾದನೆ ಆಗುತ್ತೆ ಆ ವೃತ್ತಿ ಅಂತಕ್ಕಂಥದ್ದು ಇಲ್ಲಿಯ ತನಕ ಅವನಿಗೆ ಇದ್ದಂತಹ ಅಜ್ಞಾನ ನಾನು ಬ್ರಹ್ಮ ಅಲ್ಲ ನಾನು ಜೀವ ಅಂತಕ್ಕಂಥ ಒಂದು ವೃತ್ತಿ ಇಲ್ಲಿಯ ತನಕ ಇದ್ದು ಅನ್ನ ಸಂಸಾರಕ್ಕೆ ಕಟ್ಟಾಕಿತ್ತಲ್ಲ ಆ ವೃತ್ತಿಯನ್ನು ಡೆಸ್ಟ್ರಾಯ್ ಮಾಡುತ್ತೆ ಆ ಬ್ರಹ್ಮಾಕಾರ ವೃತ್ತಿ ಅಂತ ಡೆಸ್ಟ್ರಾಯ್ ಮಾಡಿ ಅದು ಹೊರಟೋಗುತ್ತೆ ಯಾವ ರೀತಿಯಲ್ಲಿ ಕರ್ಪೂರ ಅಂತಕ್ಕಂಥದ್ದು ತಾನೂ ಉರಿದು ಬೆಳಕನ್ನು ಕೊಟ್ಟು ತಾನೂ ನಾಶವಾಗುತ್ತದೆಯೋ ಈ ಜ್ಞಾನ ಅಂತಕ್ಕಂಥ ವೃತ್ತಿ ಇವನನ್ನು ಬಂಧಿಸುವುದಿಲ್ಲ ಅದು ಕೂಡ ಉರಿದು ಅಜ್ಞಾನವನ್ನು ನಾಶ ಮಾಡಿ ತಾನು ಹೊರಡೋಗ ಆಗ ಏನು ಉಳಿಯುತ್ತೋ ಅದು ಉಳಿಯುತ್ತೆ ಬಾಯಿನ ಹೇಳಕ್ಕಾಗದು ಹಾಗೆ ಈ ಒಂದು ಈ ಜ್ಞಾನಕಾಂಡ ಅದು ಜ್ಞಾನಕಾಂಡ ಹೀಗೆ ಕರ್ಮಕಾಂಡ ಉಪಾಸನಾಂಡ ಜ್ಞಾನಕಾಂಡ ಅಂತೂ ಮೂರು ಭಾಗವಾಗಿ ವೇದವನ್ನು ವಿಂಗಡಿಸ್ತಾರೆ ಇಲ್ಲಿ ಕರ್ಮಕಾಂಡವನ್ನ ಈ ಕೃಷ್ಣ ಯಾಕೆ ನಿಂದಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನು ಹೇಳ್ತಾನೆ ಅವಿಪಸ್ಥಿತ ಅಜ್ಞಾನಿಗಳು ಯಾರು ನಿಜವಾದಂತಾ ತಮಗೆ ಒಳ್ಳೆಯದು ಯಾವುದು ಅಂತ ಗೊತ್ತಿಲ್ಲದೆ ಇರತಕ್ಕಂತಹ ಅಜ್ಞಾನಿಗಳು ಅವ್ರೇನು ಮಾಡ್ತಾರೆ ಅಂದರೆ ಕ್ಷಣಿಕವಾದಂತಹ ಸುಖ ಯಾವುದು ಅವ್ರು ನೋಡ್ತಾರೆ ಈ ಜಗತ್ತಿನಲ್ಲಿ ಏನೇನು ಸುಖ ಅಂತ ಮಲ್ಟಿಪ್ಲೈಡ್ ಬೈ ಇನ್ಫಿನಿಟ್ ಮಾಡ್ತಾರೆ ಮಲ್ಟಿಪ್ಲೈಡ್ ಬೈ ಇನ್ಫಿನಿಟ್ ಮಾಡ್ತಾರೆ ಅದನ್ನೇನು ಮಾಡ್ತಾರೆ ಇಸಿ ಕೊಲ್ಟು ಮಾಡ್ತಾರೆ ಇಸಿ ಕೊಲ್ಟು ಮಾಡಿ ಅದಕ್ಕೆ ಏನು ಹೆಸರಿಡ್ತಾರೆ ಸ್ವರ್ಗ ಅಂತ ಹೆಸರಿಡ್ತಾರೆ ಸ್ವರ್ಗ ಅವನಿಗೆ ಇಲ್ಲೇನೇನು ಸುಖವನ್ನು ಅನುಭವಿಸ್ತಾ ಇದ್ನೋ ಅಲ್ಲಿ ವಿತ್ ಫ್ರೀಡಮ್ ಅಲ್ಲಿ ಅನುಭವಿಸೋನು ಅಂತಹ ಒಂದು ಸ್ವರ್ಗದ ಕಲ್ಪನೆ ಅಲ್ಲಿ ಆ ಇಂದ್ರಾದಿ ಲೋಕಗಳಲ್ಲಿ ಪಿತೃಲೋಕಗಳಲ್ಲಿ ಗಂಧರ್ವ ಲೋಕದಲ್ಲಿ ಬ್ರಹ್ಮ ಲೋಕದಲ್ಲಿಯೂ ಕೂಡ ಅದನ್ನೇ ಆತ ಬಯಸ್ಕೊಂಡು ಅನೇಕ ಕರ್ಮಗಳನ್ನ ಮಾಡ್ತಾ ಮಾಡ್ತಾ ಏನ್ ಮಾಡ್ತಾನೆ ಹೋಗ್ತಾನಿ ಆದರೆ ಯಾಂ ಇಮಾಂ ಪುಷ್ಪಿತಾಂ ವಾಚಂ ಪ್ರಬದಂತಿ ಅವಿಪಶ್ಚಿತ ವೇದವಾದ ರಥಾಹ ಪಾರ್ಥ ನ ಅನ್ಯದಸ್ತಿ ಇತಿ ವಾದಿನಃ ಇಂಥವ್ರು ಏನ್ ಮಾಡ್ತಾರೆ ತಮ್ಮ ಬಯಕೆಯನ್ನೇ ಮುಂದಿಟ್ಕೊಂಡು ವೇದ ಇಡೀ ವೇದ ಹೇಳೋದೇನೋ ಕರ್ಮ ಮಾಡಿ ಸ್ವರ್ಗಕ್ಕೋಗಿ ಕರ್ಮ ಮಾಡಿ ಸ್ವರ್ಗಕ್ಕೋಗಿ ಕರ್ಮ ಮಾಡಿ ಸ್ವರ್ಗಕ್ಕೋಗಿ ಹಾಗಿದ್ರೆ ವೇದದಲ್ಲಿ ಆತ್ಮ ಸಂಬಂಧಿಯಾದಂತಹ ಮಂತ್ರಗಳಿದೆಯಲ್ಲ ಅದಕ್ಕೆ ಏನ್ರಿ ಹೇಳ್ತೀರಾ ಅಂದ್ರೆ ಅವ್ರು ಏನ್ ಹೇಳ್ತಾರೆ ಗೊತ್ತಾ ಏ ಅದೆಲ್ಲ ಏನಿಲ್ಲ ರೀ ಸುಮ್ಮನೆ ಹೇಳೋದ್ರ ಅದೆಲ್ಲ ವೇದದಲ್ಲಿ ಸುಮ್ಮನೆ ಇದೆ ಯಾಕೆ ಅಂದರೆ ಈ ಕರ್ಮಕಾಂಡವನ್ನ ಮಾಡಲಿಕ್ಕೆ ಯಜಮಾನನಿಗೆ ಪ್ರೋತ್ಸಾಹ ನೀಡೋದು ಬೇಡವೆ ನೀನು ಆತ್ಮ ನೀನು ಎಲ್ಲಾ ಕಡೆ ಇದ್ದಿ ಅಂತ ಹೇಳಿದಾಗ ಆ ಯಜಮಾನನಿಗೆ ಅಂತ ಒಂದು ಪ್ರೋತ್ಸಾಹ ಬರುತ್ತೆ ಆ ಪ್ರೋತ್ಸಾಹದಿಂದ ಇನ್ನೂ ಹೆಚ್ಚು ಕರ್ಮ ಮಾಡ್ತಾನೆ ಅದ ಇದರಿಂದ ಯಾವ ಉಪಯೋಗ ಇಲ್ಲ ಈ ಯೂಸ್ಲೆಸ್ ಯು ಅಂತಹ ಒಂದು ಪಾರ್ಟ್ ಅಷ್ಟೇ ಅರ್ಥವಾದ ವೋರ್ಷನ್ ಇದು ಅಷ್ಟೇ ಅರ್ಥವಾದಗಳು ಇವು ಅಂತ ಹೇಳ್ತಾರೆ ನಾ ಅನ್ಯ ನ ಅನ್ಯದಸ್ತಿ ಇದು ವಾದಿನಃ ಹಾಗೆ ಹೇಳ್ತಾರಂತೆ ಯಾರು ಮೀಮಾಂಸಕರು ಕರ್ಮಕಾಂಡಿಗಳು ಇವರು ಅಜ್ಞಾನಿಗಳು ಅವಿಪಶ್ಚಿತ ಕಾಮಾತ್ಮಾನ ಎಂತಹವರವರು ಅವರ ಮನಸ್ಸು ಕೇವಲ ಬಯಕೆಗಳಿಂದ ಕೂಡಿರತಕ್ಕಂಥದ್ದು ಸ್ವರ್ಗ ಕೇವಲ ಸ್ವರ್ಗವೇ ಪರ ಸ್ವರ್ಗಕ್ಕಿಂತ ಬಿಟ್ಟು ಬೇರೆ ಯಾವುದೂ ಇಲ್ಲ ಅಂತಕ್ಕಂತಹ ಮನಸ್ಸಿರತಕ್ಕಂಥವ್ರು ಜನ್ಮ ಕರ್ಮ ಫಲಪ್ರಧಾನ್ ಕೃಷ್ಣ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲ ಇದು ಜನ್ಮವನ್ನು ಕೊಡ್ತಕ್ಕಂಥದ್ದು ಜನ್ಮ ಪ್ರಧಾಮ್ ಕರ್ಮ ಪ್ರಧಾಮ್ ಈ ಪ್ರಧಾಮ್ ಅನ್ನುವಂತಹ ಶಬ್ದವನ್ನು ದ್ವಂದ್ವ ಸಮಾಸದಲ್ಲಿ ದ್ವಂದ್ವ ಸಮಾಸದ ಒಂದು ವೈಶಿಷ್ಟ್ಯ ಏನು ಅಂದರೆ ಅನೇಕ ಪದಗಳು ಸೇರಿ ದ್ವಂದ್ವ ಸಮಾಸ ಆಗಿರುತ್ತೆ ಅದರಲ್ಲಿ ಕೊನೆಯ ಪದವನ್ನು ಪ್ರತಿಯೊಂದು ಪದದ ಮುಂದೆ ಜೋಡಿಸ್ಕೋಬೇಕು ಹೇಗಪ್ಪ ಅಂದರೆ ಜನ್ಮ ಕರ್ಮ ಫಲ ಅಂತ ಇದೆ ಜನ್ಮ ಒಂದು ಕರ್ಮ ಫಲ ಅಂತ ಇನ್ನೊಂದು ಪ್ರಧಾಮ್ ಅಂತಕ್ಕಂಥದ್ದು ಕೊನೆಯಲ್ಲಿದೆ ಈಗ ಜನ್ಮ ಪ್ರದ ಜನ್ಮವನ್ನ ಕೊಡ್ತಕ್ಕಂಥವು ಕರ್ಮಫಲ ಪ್ರದಾ ಕರ್ಮಫಲವನ್ನು ನೀಡ್ತಕ್ಕಂಥದ್ದು ಈ ಎಲ್ಲ ಕರ್ಮಕಾಂಡ ಏನೇನು ಅವನು ಮಾಡ್ತಾ ಇದ್ದಾನೆಯೋ ಅವನಿಗೆ ಇನ್ನೊಂದು ಜನ್ಮವನ್ನು ಅವಶ್ಯವಾಗಿ ನೀಡ್ತವೆ ಅವನು ಬೇಡ ಅಂದ್ರೆ ತಪ್ಪಿಸ್ಕೊಳ್ಳುವ ಹಾಗಿಲ್ಲ ಬಂದೇ ಬರಬೇಕು ಅದ್ ಮುಂದೆ ಹೇಳ್ತಾನೆ ಏನೋ ಅನೇಕ ಯುಗಗಳು ಆತ ಸ್ವರ್ಗದಲ್ಲಿ ಇದ್ದು ಆ ವಿಷಾದವಾದಂತಹ ಸ್ವರ್ಗವನ್ನು ಅನುಭವಿಸಿ ನಂತರ ವಬಾಸು ಆತ ಮೋಡ ಮಾರ್ಗವಾಗಿ ಕೆಳಗೆ ಮಳೆಯ ರೀತಿಯಲ್ಲಿ ಆತ ಕೆಳಗೆ ಇಳಿದು ಬರಬೇಕು ಇಳಿಗೆ ಇಳಿದು ಬರಬೇಕು ಅಲ್ಲಿ ಫುಲ್ ಸ್ಟಾಪ್ ಇಲ್ಲ ಕೋಮಾ ಅಷ್ಟೇ ಸ್ವಲ್ಪ ಯುಗಗಳು ಮಾತ್ರ ಈ ಭೂಮಿಯನ್ನು ತಪ್ಪಿಸ್ಕೊಂಡು ಫ್ರೀಯಾಗಿ ಓಡಾಡ್ಬೋದು ಸ್ವಲ್ಪ ಫ್ರೀ ಅಂತ ಆದರೆ ಪುನಃ ಜನ್ಮ ಇದೆ ಆಮೇಲೆ ಕರ್ಮಫಲ ಕರ್ಮಫಲ ಅನ್ನೋದು ಕಟ್ಟಿಟ್ಟಿದೆ ಅವನಿಗೆ ಸ್ವರ್ಗಕ್ಕೆ ಹೋಗಿ ಆತ ತನ್ನ ಪುಣ್ಯವನ್ನೇನೋ ಕಳ್ಕೊಳ್ತಾನೆ ಆದರೆ ಅದರ ಜೊತೆಗೆ ಪಾಪ ಇರುತ್ತಲ್ಲ ಆ ಪಾಪವನ್ನು ಆತ ಕಳ್ಕೊಳ್ಬೇಕಾದ್ರೆ ವಾಪಸ್ ಬರಬೇಕಾಗತ್ತೆ ಪುನಃ ತಿರ್ಯದ್ಯೋನಿಗಳಿಗೆ ಹೋಗಬೇಕಾಗುತ್ತೆ ಸ್ವರ್ಗ ಬಂತು ಅಂದರೆ ಆತನಿಗೆ ಪುನಃ ಮನುಷ್ಯ ಜನ್ಮ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ ಏನು ಗ್ಯಾರಂಟಿ ಇಲ್ಲ ಇದು ಒಂಥರ ಅದಕ್ಕೆ ಕೃಷ್ಣ ಒಂದು ಕಡೆ ಹೇಳ್ಬಿಡ್ತಾನೆ ಗಹನ ಕರ್ಮಣೋ ಗತಿ ಈ ಕರ್ಮದ ಗತಿ ಕರ್ಮ ಕರ್ಮ ಯಾವ ರೀತಿಯಲ್ಲಿ ಫಲವನ್ನು ಕೊಡುತ್ತೆ ಅನ್ನೋದು ಹೇಳುವುದು ತುಂಬ ಕಷ್ಟ ಅಂತ ಭಗವಂತನೇ ಹೇಳ್ಬಿಡ್ತಾನೆ ಇನ್ನು ನಮ್ಮ ಕಥೆ ಏನು ಹೇಳು ತುಂಬ ಕಷ್ಟ ಯಾಕೆ ಅಂದರೆ ಯುಧಿಷ್ಠಿರ ಧರ್ಮರಾಯ ಕರ್ಕೊಂಡು ಹೋಗಬೇಕಾದ್ರೆ ನೋಡ್ತಾನೆ ಫಸ್ಟು ನರಕ ನೋಡಿದ್ರೆ ಅಲ್ಲಿ ಅರ್ಜುನ ಭೀಮ ಎಲ್ಲ ಇದ್ದಾರೆ ಅರೆ ಇದೇನು ಕತೆ ಅಂತ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗ್ತಾನೆ ಸ್ವರ್ಗದಲ್ಲಿ ದುರ್ಯೋಧನ ಆರಾಮಾಗಿ ಹೀಗಿದ್ದಾನೆ ಆಶ್ಚರ್ಯ ಆಗಿಬಿಡುತ್ತೆ ಧರ್ಮಜ್ಞಾದಂತಹ ಯುದಿಷ್ಠನಿಗೆ ಆಶ್ಚರ್ಯವಾಗುತ್ತೆ ಧರ್ಮನನ್ನ ಯಮನನ್ನು ಕೇಳ್ತಾನೆ ಏನಿದು ಎಲ್ಲ ವಿಪರೀತವಾಗಿ ಕಾಣಿಸ್ತಾ ಇದೆಯಲ್ಲ ಏನಿದು ಅಂತ ಆಗ ಯಮ ಹೇಳ್ತಾನೆ ನೋಡು ಯು ದುರ್ಯೋಧನ ಪಾಪ ಅಂತಕ್ಕಂಥದ್ದು ಎಷ್ಟಿದೆ ಅಂದರೆ ಅವನ ಪುಣ್ಯ ಅಂತಕ್ಕಂಥ ಇಷ್ಟೇ ಇದೆ ಒಂದು ವೇಳೆ ಅವನಿಗೆ ಫಸ್ಟು ಪಾಪಕ್ಕೇನೇ ಅವನಿಗೆ ನರಕ ಆಗಿಬಿಟ್ರೆ ಅವನು ಇಳು ಇರುವಂತಹ ಸ್ವಲ್ಪ ಪುಣ್ಯವನ್ನು ಅವನು ಇದು ಮಾಡಬೇಕಾದ್ರೆ ಎಷ್ಟೋ ಕಾಯಬೇಕಾಗುತ್ತೆ ಆದ್ದರಿಂದ ಫಸ್ಟು ಇದನ್ನು ಮುಗಿಸ್ಬಿಟ್ಟು ಏನು ಕಡಿಮೆ ಇದೆಯೋ ಅದನ್ನು ಮುಗಿಸ್ಬಿಟ್ಟು ನಂತರ ಹೇಗಿದ್ರೂ ಇದ್ದೇ ಇದೆ ಅವನಿಗೆ ಪ್ರೊಬೇಷರ್ಶಿಪ್ಪು ಅಲ್ಲಿ ಹಾಕಿಬಿಟ್ರೆ ಆಯಿತು ಅಂತ ಹಾಗೆಯೇ ಇಲ್ಲೂ ಕೂಡ ಅರ್ಜುನ ಮತ್ತು ಭೀಮರ ಪಾಪಗಳು ಎಷ್ಟಿದೆ ಅಂದರೆ ಇಷ್ಟೇ ಇಲ್ಲ ಬೇಗ ಮುಗಿದೋಗ್ಬಿಟ್ರೆ ಆಮೇಲೆ ಪ್ರೊಬೆಷನರ್ಶಿಪ್ ವಾಪಸ್ ಇಲ್ಲಿ ಕಳಿಸ್ಬಿಡ್ಬೋದು ಅಂತ ಹೀಗಾಗಿ ಹಾಗೆ ಹೇಳ್ತಾನೆ ನೋಡಿ ಕರ್ಮ ಅಂತಕ್ಕಂಥ ಯಾವ ರೀತಿಯಲ್ಲಿ ಫಲವನ್ನು ಕೊಡ್ತದೆ ಅಂತ ಪುನಃ ಇದ್ರಲ್ಲಿ ಬರುತ್ತೆ ಪತಂಜಲಿ ಯೋಗ ಸೂತ್ರದಲ್ಲಿ ಅನೇಕ ಇದನ್ನ ಡಿಸ್ಕಸ್ ಮಾಡಿದ್ದಾರೆ ಅದರಲ್ಲಿ ಹೇಳುತ್ತೆ ಅದರಲ್ಲಿ ವ್ಯಾಸ ಭಾಷೆಯಲ್ಲಿ ಬರುತ್ತೆ ಎಷ್ಟು ಪಾಪವನ್ನು ಒಬ್ಬ ಮಾಡಿದ್ರೆ ಅನೇಕ ಪಾಪಗಳನ್ನು ಒಂದೇ ಜನ್ಮ ಮಾಡಿದರೆ ಅವನಿಗೆ ಅದೇ ಜನ್ಮಲ್ಲಿ ಆದ ಕರ್ಮಫಲವನ್ನು ಪಡಿತಾನಂತೆ ಅಷ್ಟು ಪಾಪವನ್ನ ಮಾಡಿದರೆ ಅದೇ ಒಂದು ಜನ್ಮದಲ್ಲಿ ಅವನಿಗೆ ಆ ಪಾಪದ ಇದಾಗುತ್ತೆ ಅವನಿಗೆ ದರ್ಶನ ಆಗುತ್ತೆ ಆ ಪಾಪಕ್ಕೆ ಫಲ ಹಾಗೆ ಅನೇಕ ಪುಣ್ಯವನ್ನು ಮಾಡಿದರೆ ತಕ್ಷಣ ಆ ಇದರಲ್ಲಿ ಅವನಿಗೆ ದರ್ಶನವಾಗುತ್ತಂತೆ ಅದು ಪೋಸ್ಟ್ಪೋನ್ ಆಗಲ್ಲ ಅಂತ ಹಾಗೆ ಸಂಚಿತವಾಗುವುದಿಲ್ಲ ಹೀಗೆ ಅನೇಕ ವಿಧಿವಿಧಾನ ಇದೆ ಅಂತಹ ಜನ್ಮ ಹಾಗೂ ಕರ್ಮ ಫಲವನ್ನು ಕೊಡ್ತಕ್ಕಂತಹ ಈ ಕ್ರಿಯೆಗಳು ಇದನ್ನು ಮಾಡಿ ಅಂತ ಹೇಳ್ತಾರಲ್ಲ ಆ ಅಜ್ಞಾನಿಗಳು ಅಂತ ಕೃಷ್ಣ ಬೈತಾ ಇದ್ದಾನೆ ಕ್ರಿಯಾ ವಿಶೇಷ ಬಹುದಾಂ ಭೋಗೈಶ್ವರ್ಯ ಗತಿಂ ಪ್ರತಿ ಅವು ಎಲ್ಲವೂ ಕೂಡ ಏನನ್ನ ಹೇಳ್ತವೆ ಅಂದರೆ ಭೋಗ ಮತ್ತು ಐಶ್ವರ್ಯ ಭೋಗವನ್ನು ಹೇಗೆ ಅನುಭವಿಸಬೇಕು ಸ್ವರ್ಗಕ್ಕೆ ಹೇಗೆ ಹೋಗಬೇಕು ಅಲ್ಲಿ ಹೇಗೆ ಭೋಗವನ್ನು ಅನುಭವಿಸಬೇಕು ಐಶ್ವರ್ಯವನ್ನು ಅಂದರೆ ಈಶ್ವರೀ ಭಾವವನ್ನು ಎಲ್ಲ ಫ್ರೀಡಮ್ ಆಗಿ ಓಡಾಡಬೇಕು ಅವನಿಗೆ ಯಾವ ಒಂದು ಇದು ಇರಬಾರ್ದು ನಿರ್ಬಂಧನೆ ಇರಬಾರ್ದು ಈಗ ನಾನು ಅಲ್ಲಿಗೆ ಹೋಗಬೇಕು ಅಂದರೆ ಅವನು ಹೋಗಿರ್ತಾನೆ ಯಾವ ತಡೆ ಇಲ್ಲ ಅವನಿಗೆ ಅದು ಈಶ್ವರ ಭಾವ ಈಶ್ವರ ಅಂದರೆ ಅವನಿಗೆಲ್ಲ ಈ ಪಂಚಭೂತಗಳ ಮೇಲೆ ಒಂದು ಅಧಿಕಾರ ಬಂದ್ಬಿಡ್ತವನು ಪಂಚಭೂತಗಳು ಅವನ್ನ ದು ದುಃಖ ಪಡಿಸ್ಲಿಕ್ಕಾಗುವುದಿಲ್ಲ ನೀರನ್ನು ತೋಯಿಸ್ಲಿಕ್ಕಾಗುವುದಿಲ್ಲ ನೋಡಿ ಅದು ಕೂಡ ಸ್ವಲ್ಪ ಒಂದು ಇದಿದ್ದ ಹಾಗೆ ಇದೆ ಅಂತ ಆದರೆ ಟೆಂಪ್ರರಿ ಅದು ಆ ದೇಹಕ್ಕೆ ಸಂಬಂಧಪಟ್ಟಂಥದ್ದು ಯಾವುದು ಕೂಡ ಕ್ಲೇಷಪಡಿಸಲಿಕ್ಕಾಗುವುದಿಲ್ಲ ಆದರೆ ಅವರವ್ರಿಗೆ ಅವ್ರವ್ರದೇ ತೊಂದರೆ ಇರುತ್ತೆ ಅದನ್ನು ನಾನು ಮುಂದೆ ಹೇಳ್ತೇನೆ ಮಹಾಭಾರತದಲ್ಲಿ ಇದೆ ಸ್ವರ್ಗದ ದೋಷಗಳೇನು ಅನ್ನೋದನ್ನೇ ಅಲ್ಲಿಗೆ ಹೋಗಬಂದಂತಹ ಒಬ್ಬನೊಬ್ಬ ಅಲ್ಲಿ ನರೇಟ್ ಮಾಡ್ತಾನೆ ಹೇಳ್ತಾನೆ ಅದನ್ನು ಮುಂದೆ ನೋಡೋಣ ಇಲ್ಲಿ ಹೀಗೆ ಭೋಗೈಶ್ವರ್ಯ ಗತಿಂಪ್ರತಿ ಭೋಗರವನ್ನೇ ಹೇಳ್ತಕ್ಕಂತಹ ಇವುಗಳು ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾ ಅಪಹರಣಚೇತ ಯಾರು ಯೋಗ ಮತ್ತು ಐಶ್ವರ್ಯಗಳಲ್ಲೇ ಮನಸ್ಸಿಟ್ಟವರಿಗೆ ಅದೇನಾಗುತ್ತೆ ಮನಸ್ಸೆಲ್ಲ ಅದರಲ್ಲೇ ಹೋಗುತ್ತೆ ಅದನ್ನೇ ಮಾಡೋಣ ಅದರಲ್ಲೇ ರಭಿಸೋಣ ಹೀಗೆ ಆ ಬುದ್ಧಿ ಅಂತಕ್ಕಂಥದ್ದು ಅಪಹೃತವಾಗಿಬಿಡುತ್ತೆ ಅಪಹರಿಸ್ಕೊಂಡು ಹೋಗ್ಬಿಡುತ್ತೆ ಆ ವೇದದ ಆ ಕರ್ಮಕಾಂಡ ಅಂತಕ್ಕಂಥದ್ದು ಅವರ ಬುದ್ಧಿಯನ್ನು ಅದರಲ್ಲೇ ಕ್ರಿಯೆಗಳಲ್ಲೇ ಕರ್ಮಕಲಾಪಗಳಲ್ಲೇ ಅಪಹರಿಸ್ಕೊಂಡು ಹೋಗ್ಬಿಡುತ್ತೆ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೌನ ವಿಧೀಯತೆ ಹಾಗೇನಾಗತ್ತೆ ಆ ಬುದ್ಧಿ ಅಂತಕ್ಕಂಥದ್ದು ಯಾವುದೇ ನಿಶ್ಚಯವನ್ನು ತಾಳಲಿಕ್ಕೆ ಸಾಧ್ಯವಾಗುವುದು ಯಾವಾಗ ಬುದ್ಧಿ ನಿಶ್ಚಯವನ್ನು ತಾಳುವುದಿಲ್ಲವೋ ಕರ್ಮಯೋಗದ ರೀತಿಯಲ್ಲಿ ಎಲ್ಲವೂ ಕೂಡ ಭಗವಂತನಿಗೆ ಅರ್ಪಿತವಾಗಲಿ ನನಗೇನು ಬೇಡ ಅಂದಾಗ ಯಾವ ರೀತಿಯ ಒಂದು ಶಾಂತವಾದಂತಹ ತಿಳಿಯಾದಂತಹ ಬುದ್ಧಿ ನನ್ನ ಗೋಲೇನು ನನ್ನ ಗುರಿ ಏನು ಇಷ್ಟೆ ಮೋಕ್ಷ ಒಂದೇ ಅದು ಬಿಟ್ಟರೆ ಬೇರೇನೂ ಇಲ್ಲ ಒಂದು ಮುಂದೆ ಅಂತಹ ಒಂದು ವ್ಯವಸಾಯಾತ್ಮಕ ಬುದ್ಧಿ ಅದು ಇಲ್ಲದೆ ಹೋದರೆ ಏನಾಗುತ್ತೆ ಸಮಾಧೌನ ವಿಧಿಯಂತೆ ಕರ್ಮ ಸಮಾಧಿ ಆಗೋದಿಲ್ಲ ಅವನಿಗೆ ಸಮಾಧಿಯಲ್ಲಿ ಮನಸ್ಸಮಾಧಾನಕರವಾದಂತಹ ಎಲ್ಲ ವೃತ್ತಿಯನ್ನು ಶಮನಗೊಳಿಸತಕ್ಕಂತಹ ಎಲ್ಲ ಬೇಕುಗಳನ್ನು ತಿಳಿಸ್ತಕ್ಕಂತಹ ಯಾವ ಒಂದು ಸಮಾಧಿ ಇದೆಯೋ ಆ ಸಮಾಧಿಯನ್ನು ಇವನಿಗೆ ತಂದು ಕೊಡೋದಿಲ್ಲ ಅವನು ಸಮಾಧಿ ಮಾಡಕ್ಕೆ ನಮ್ಮ ಮನಸ್ಸನ್ನು ಹೇಳುತ್ತೆ ಮನಸ್ಸು ಶಾಂತವಾಗಿದ್ದಾಗ ಏನೋ ಒಂದು ಪೆ ಪೆಸಿಫಿಕ್ ಓಷಿಯನ್ ಒಂದು ಅಲ್ಲಿ ಬಂತು ಅವನಿಗೆ ಇದನ್ನು ಮಾಡೋಣ ಅಂತ ಅದೊಂದು ವೇವ್ ಎತ್ತು ತರಂಗ ಎತ್ತು ಒಂದು ತರಂಗ ಎತ್ತು ಅಂದರೆ ಆ ತರಂಗ ಇನ್ನೊಂದು ತರಂಗ ಹುಡಿಸುತ್ತೆ ನೀವು ತರಂಗದ ಲಾ ಗೊತ್ತಿದೆಯಾ ನಿಮಗೆ ತರಂಗದ ಇದು ಏನು ದ ಲಾ ಆಫ್ ವೇವ್ಸ್ ಅಂತ ವೇವ್ಸ್ ಅದರ ಲಾ ಏನು ಒಂದು ತರಂಗ ಅಡಗಿದರೆ ಇನ್ನೊಂದು ತರಂಗನ ಹುಡ್ಸಿ ಇದು ಅಡಗೋದು ಆ ತರಂಗ ಎದ್ದಿದೆ ಅಂದರೆ ಈ ತರಂಗ ಅಡಗಿ ಇನ್ನೊಂದು ತರಂಗವನ್ನು ಹುಡ್ಸೋದಕ್ಕೆ ಅದು ಅಡಗತ್ತೆ ಹಾಗೆ ಅದು ಎಫೆಕ್ಟ್ ಹೀಗೆ ನಮ್ಮ ಮನಸ್ಸನ್ನು ಕೆಡಿಸುವಂತಹ ಈ ತರಂಗಗಳು ಬೇಕು ಅಂತಕ್ಕಂತಹ ಈ ತರಂಗಗಳು ಎದ್ದಾಗ ಅಲ್ಲಿ ಆ ಪೆಸಿಫಿಕ್ ಓಷನ್ ನಮ್ಮ ಮನಸ್ಸಿನಲ್ಲಿ ಹೇಗೆ ಬರೋಕ್ಕೆ ಸಾಧ್ಯ ಪೀಸ್ ಆಗ್ಲಿಕ್ಕೆ ಹೇಗೆ ಸಾಧ್ಯ ಶಾಂತಿ ಅಂತಕ್ಕಂಥದ್ದು ಹೇಗೆ ನಿಲ್ಲಿಸಕ್ಕೆ ಸಾಧ್ಯ ಯಾವಾಗ ಶಾಂತಿ ಇಲ್ಲವೋ ಅದು ಸಮಾಧಾನವನ್ನು ತಂದುಕೊಡೋದಿಲ್ಲ ಸಮಾಧಾನವೇ ಸಮಾಧಿ ಅಷ್ಟೆ ಇನ್ನೇನಿದೆ ಸಮಾಧಿ ಅಂದರೆ ಇನ್ನೇನು ಸಮಾಧಾನ ಮನಸ್ಸು ಸಮಾಧಾನವೇ ಅತ್ಯಂತವಾಗಿ ಮನಸ್ಸು ಯಾವಾಗ ಏಳದಂತೆ ಇರ್ತದೆಯೋ ಅಂತಹ ಒಂದು ಮನಸ್ಸಿನ ಅವಸ್ಥೆಗೆ ಸಮಾಧಿ ಅಂತ ಹೆಸರು ಚಿತ್ತವೃತ್ತಿ ನಿರೋಧ ಅಂತಹ ಚಿತ್ತವೃತ್ತಿ ನಿರೋಧವನ್ನು ಇಂತಹ ಈ ಬಯಕೆಗಳು ಕಾಮಗಳು ನಮಗೆ ಯಾವತ್ತೂ ಕೂಡ ಉಂಟು ಮಾಡೋಕ್ಕಾಗುವುದಿಲ್ಲ ಆದ್ದರಿಂದ ಕುಶ ನೀನೇನಾದರೂ ಕರ್ಮ ಯೋಗ ಮಾಡಬೇಕು ಅಂತಿದ್ದರೆ ಕರ್ಮಕಾಂಡವನ್ನು ಆಸಕ್ತಿಯಿಂದ ಮಾಡಬೇಡ ಕರ್ಮವನ್ನು ಮಾಡು ಯಜ್ಞವನ್ನು ಮಾಡು ದಾನವನ್ನು ಮಾಡು ತಪಸ್ಸನ್ನು ಮಾಡು ಆದರೆ ನನಗೆ ಅರ್ಪಿಸಿ ಮಾಡು ಯೋಗ ಬುದ್ಧಿಯಿಂದ ಮಾಡು ಅಂತಕ್ಕಂತಹ ಒಂದು ಮಾತನ್ನು ಹೇಳ್ತಾ ಮುಂದಿನ ಉಪನ್ಯಾಸದಲ್ಲಿ ಹೇಗೆ ಆತ ಮೂರೂ ಗುಣಗಳನ್ನು ದಾಟಬೇಕು ಹೇಗೆ ಈ ವೇದ ಅಂತಕ್ಕಂಥದ್ದು ಗುಣದ ಒಳಗೆ ಅನ್ನ ಹೇಳ್ತಾನೆ ಅನ್ನ ಮುಂದೆ ನೋಡ ಓಂ ಪೂರ್ಣಮದೂರ್ಣಮಿದ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮೂರ್ಣಮೇವಶಿಷ್ಯತೆ ಓಂ ಶಾಂತಿಶಾಂತಶಾಂತ ಹರಿ ಓಂ ತತ್ಸತ್ ಶ್ರೀಕೃಷ್ಣಾರ್ಪಣಮಸ್ತು